ಐ ಎಸ್ ಆಯ್ತಾ ಇದು ಫುಲ್ಲು ಡೆವಲಪ್ ಆಗ್ಬೇಕಲ್ವಾ ಅಯ್ಯೋ ಹತ್ತು ವರ್ಷ ಹತ್ತು ವರ್ಷ ಹತ್ತು ವರ್ಷ ಆಯ್ತು ಈಗ ಅಷ್ಟು ದೇವಸ್ಥಾನ ಅಲ್ಲ ಇದು ಕಟ್ಟಲಿಕ್ಕೆ ಟೋಟಲ್ ಧರ್ಮರ್ಮಸ್ವರೂ ಅವ ಯ ಜಗದಿ ಮಾ ಮಾಕಾಯ ವಚನರಚನ ಕೇವಲ ಚಾಕಲಯ್ಯ ಧ್ರವಪದಾ ಯೃಪೋಧ್ರವೋಯಕುಶಲಪಾತ್ರ ನಮ್ಮ ಹಿಂದಿನ ತರಗತಿಯಲ್ಲಿ ಏಕಾಂತಿ ಭಕ್ತ ಅಥವಾ ಮುಖ್ಯ ಭಕ್ತರ ಲಕ್ಷಣಗಳನ್ನು ನೋಡ್ತಾ ಇದ್ವಿ ಮುಖ್ಯವಾಗಿ ಹೇಳುವುದಾದರೆ ಒಬ್ಬ ಏಕಾಂತಿ ಭಕ್ತ ಅವನು ಯಾವ ರೀತಿ ಅಂತ ಭಗವಂತ ಏನನ್ನು ಬಯಸ್ತಾನೋ ಅದು ಅವನಿಗೆ ಗೊತ್ತಿರುತ್ತೆ ತನ್ನಿಂದ ಭಗವಂತ ಏನನ್ನ ಬಯಸ್ತಾನೋ ಅದು ಅವನ ಮನಸ್ಸಿಗೆ ಗೊತ್ತಾಗುತ್ತೆ ಯಾಕೆ ಭಗವಂತನ ಮನಸ್ಸು ಬೇರೆ ಅಲ್ಲ ಅವನ ಮನಸ್ಸು ಬೇರೆ ಅಲ್ಲ ಭಗವಂತನ ಆಚರಣೆ ಬೇರೆ ಅಲ್ಲ ಅವನ ಆಚರಣೆ ಬೇರೆ ಅಲ್ಲ ಭಗವಂತನ ನಡೆನುಡಿಗಳು ಬೇರೆ ಅಲ್ಲ ಅವನ ನಡೆನುಡಿಗಳು ಬೇರೆ ಅಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅವನು ಭಗವಂತನ ಮನಸ್ಸಿನೊಂದಿಗೆ ತಾದಾತ್ಮ್ಯವನ್ನು ಹೊಂದಿರ್ತಾನೆ ಹೀಗಾಗಿ ಅವನು ಏಕಾಂತಿ ಭಕ್ತ ಒಂದು ನದಿಯಲ್ಲಿ ದೋಣಿ ಸಾಕ್ತಾ ಇದೆ ಅದರಲ್ಲಿ ಒಬ್ಬ ಸ್ವಂತರಿದ್ದಾರೆ ಅನೇಕ ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಜೊತೆಗೆ ಇದ್ದಕ್ಕಿದ್ದ ಹಾಗೆ ದೋಣಿಯಲ್ಲಿ ಒಂದು ತೂತ್ ಕಾಣಿಸ್ಕೊಳ್ತು ಒಳಗೆ ನೀರು ಬರಲಿಕ್ಕೆ ಶುರುವಾಯಿತು ಎಲ್ರೂ ಹೋ ಹೋ ಹೋ ಹೋ ಅಂತ ಗೊಬ್ಬೆ ಹೊಡೆಲಿಕ್ಕೆ ಶುರು ಮಾಡ್ತಾರೆ ಸಂತರು ಸುಮ್ಮನೆ ನೋಡ್ತಾ ಇದ್ರು ನೋಡ್ತಾ ಇದ್ದಾಗೆ ಅವ್ರಿಗೇನು ಅನಿಸ್ತೇನೋ ತಮ್ಮ ಕಮಂಡಲನ್ನ ಅದರಲ್ಲಿ ನೀರನ್ನು ತೊಗಟ್ಕೊಂಡು ಪುನಃ ಇದರಿತಾ ಇದ್ದಾರೆ ಎಲ್ರೂ ಕೂಡ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಲಿಕ್ಕೆ ದೋಣಿಯಲ್ಲಿ ಆ ತೂತಿನಿಂದ ಬರ್ತಕ್ಕಂತ ನೀರನ್ನ ಹೊರಗಡೆ ಸಲ್ತಾ ಇದ್ರೆ ಇವರು ಆ ನದಿಯ ನೀರನ್ನ ಪುನಃ ತಮ್ಮ ಕಮಂಡಲುವನ್ನ ತೆಗೆದುಕೊಂಡು ತುಂಬಿಕೊಂಡು ದೋಣಿ ಒಳಗೆ ಸುರಿತಾ ಇದ್ದಾರೆ ಎಲ್ರೂ ಇವರಿಗೆ ಜೋರಾಗಿ ಬೈತಾ ಇದ್ದಾರೆ ಏನೋ ನಮ್ಮನ್ನೆಲ್ಲ ಮುಳುಸ್ತಾ ಇದ್ದೇನೆ ನೀನೇನು ಕಥೆಯನ್ನು ಆಯಿತು ಸ್ವಲ್ಪ ಹೊತ್ತಾದ್ಮೇಲೆ ತನ್ನಿಂದ ತಾನೇ ಆ ತೂತು ಮುಚ್ಕೊಳ್ತು ಎಲ್ಲರಿಗೂ ಖುಷಿ ಆಯ್ತು ಎಲ್ರೂ ಸಂತೋಷದಿಂದ ದೇವರಿಗೆ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಮ್ಮ ಪ್ರಾಣವನ್ನು ಕಾಪಾ ಕಾಪಾಡಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ಅಂತ ಸಂತರು ಕೂಡ ಆ ದೋಣಿಯೊಳಗೆ ಅದಾಗಲೇ ಶೇಖರವಾಗಿದ್ದಂತಹ ನೀರನ್ನು ತೆಗೆದುಕೊಂಡು ವಾಪಸ್ ಚೊಲ್ತಾ ಇದ್ದಾರೆ ಇದೇನೆಯ ಹುಚ್ಚಿಡಿದೀನಿ ನಿನಗೆ ಅಂತ ಎಲ್ಲರೂ ಗದರಿಸ್ತಾ ಇದ್ದಾರೆ ಆಗ ಸಂತರು ಒಂದು ಮಾತನ್ನು ಹೇಳ್ತಾರೆ ಭಗವಂತ ಒಂದು ವೇಳೆ ಮುಡುಗಿಸೋನಿದ್ರೆ ನಾನು ಕೂಡ ಅವನಿಗೆ ಸಹಾಯ ಮಾಡ್ತೇನೆ ಭಗವಂತ ಒಂದು ವೇಳೆ ನಮ್ಮನ್ನು ರಕ್ಷಿಸುವಿದ್ರೆ ನಾನು ಕೂಡ ನಾನು ಸಹಾಯ ಮಾಡ್ತೇನೆ ಹೀಗೆಯೇ ಈ ಸಂತರು ಈ ಏಕಾಂತಿ ಭಕ್ತರು ಭಗವಂತನ ಮನಸ್ಸಿನೊಂದಿಗೆ ಟ್ಯೂನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಟ್ಯೂನ್ ಯಾವಾಗ ಈ ಶ್ರುತಿ ಆ ಭಗವಂತನ ಶ್ರುತಿಗೂ ಈ ಹಾಡುಗಾರನ ಶ್ರುತಿಗೂ ಸಾಮರಸ್ಯ ಕೂಡುತ್ತೋ ಅವಾಗ ರಾಗ ಸರಿಯಾಗಿ ಅಲ್ಲಿ ಆ ಸಂಕೇತಕ್ಕ ಒಂದು ಕರೆ ಕಟ್ಟದೆ ಯಾವಾಗ ಶ್ರುತಿಯೇ ಬೇರೆ ಆಗಿರುತ್ತೋ ಹಾಡುವವನು ಇನ್ಯಾವುದೋ ಒಂದು ಶ್ರುತಿಯಲ್ಲಿ ಅಪಶ್ರುತಿ ಹಾಡ್ತಾ ಇರ್ತಾನೋ ಆಗ ನಾವು ಹೇಳುತ್ತೆ ಎದ್ದೋಡಿಯ ರಾಗ ಆಗುತ್ತೆ ಯಾರು ಅದನ್ನ ಕೇಳೋದಿಲ್ಲ ಓಡ್ ಹೋಗ್ತಾರೆ ಹಾಗೆಯೇ ಇಲ್ಲಿ ಅವನ ಮನಸ್ಸು ಅಂತಕ್ಕಂಥದ್ದು ಅಷ್ಟು ಆ ಭಗವಂತನ ಮನಿಗೆ ಟ್ಯೂನ್ ಆಗಿರುತ್ತೆ ಆ ಶ್ರುತಿ ಮಿಳಿತವಾಗಿರ್ತದೆ ಒಳಗಡೆ ಸೇರು ಹೋಗಿರುತ್ತೆ ಅದನ್ನು ಶ್ರೀರಾಮಕೃಷ್ಣರು ಮಹಾಭಾರತನ ಉದಾಹರಣೆಯನ್ನು ಉಲ್ಲೇಖಿಸ್ತಾ ಅಲ್ಲಿ ಹೇಳ್ತಾರೆ ಒಮ್ಮೆ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ವಿಹಾರಕ್ಕೆ ಹೋಗ್ತಾ ಇದ್ದಾರೆ ವಾಯು ವಿಹಾರ ವಾಕಿಂಗ್ ಹೀಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಅಲ್ಲಿ ಕೃಷ್ಣ ಓ ಅರ್ಜುನ ನೋಡು ಎಷ್ಟು ಸುಂದರವಾದಂತಹ ಪಾರಿವಾಳಗಳು ಅಂತ ತಕ್ಷಣ ಅರ್ಜುನ ಹೌದು ಕೃಷ್ಣ ಎಷ್ಟು ಸುಂದರವಾಗಿದೆ ಪಾರಿವಾಳಗಳು ಅಂತ ಆಗ ಕೃಷ್ಣ ಹೇಳ್ದ ಓಹೋ ಅದು ಪಾರಿವಾಳ ಅಲ್ಲ ಕಣೋ ಅದು ಕೊಕ್ಕರೆ ಕೊಕ್ಕರೆ ಹಾರಿ ಹೋಗ್ತಾ ಇದೆ ಹೌದು ಕೃಷ್ಣ ಅದು ಕೊಕ್ಕರೆ ಹಾರಿ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಶ್ರೀಕೃಷ್ಣನ ಮನಸ್ಸನ್ನ ಮೆಚ್ಚಿಸಬೇಕು ಅಂತ ಪ್ರಾಪಂಚಿಕರು ಸಾಮಾನ್ಯವಾಗಿ ಎಸ್ ಈಗ ಎಸ್ ಎಸ್ ಬಾಸ್ ಅವರು ಇರ್ತಾರೆ ಎಲ್ಲದಕ್ಕೂ ಕೂಡ ಯಾಕೆ ಅಂತ ಹೇಳಿದ್ರೆ ತಮ್ಮ ಕೆಲಸ ತಮ್ಮ ಪ್ರಮೋಷನು ತಮ್ಮ ಅಧಿಕಾರ ಎಲ್ಲ ನಿಂತಿರುವುದು ತಮ್ಮ ಬಾಸ್ ಮೇಲೆ ಹೀಗಾಗಿ ಅಲ್ಲಿ ಸುಳ್ಳು ತಮ್ಮ ಮೇಲಧಿಕಾರಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಅವನು ಹೇಳಿದ್ದಕ್ಕೆ ತಲೆಯನ್ನ ತೂಗುವಂತಹ ವ್ಯಕ್ತಿಗಳು ಭಕ್ತರು ಹಾಗಲ್ಲ ಅವರ ಮನಸ್ಸು ಎಷ್ಟು ಆ ಶ್ರುತಿಯೊಂದಿಗೆ ತಾರಾತ್ಮ್ಯ ಹೊಂದಿರ್ತದೆ ಅಂತ ಹೇಳಿದ್ರೆ ಅಲ್ಲಿ ಭಗವಂತ ಏನ್ ನೋಡ್ತಾನೋ ಭಕ್ತ ಅದನ್ನು ನೋಡ್ತಾನೆ ನೋಡಿಯೇ ನೋಡ್ತಾನೆ ಅವನು ಕಾಣಿಸುತ್ತ ಭಗವಂತ ಏನು ಮಾತನಾಡಲಿಕ್ಕೆ ಇಚ್ಛೆ ಭಕ್ತನ ಬಾಯಿಯಿಂದ ಅದೇ ಮಾತು ಹೊರಗಡೆ ಭಗವಂತ ಯಾವ ರೀತಿಯಲ್ಲಿ ನಡೆದಾಡಬೇಕು ವಿಹಾರ ಮಾಡಬೇಕು ಅಂತ ಹೇಳಿ ಇಚ್ಛೆ ಪಡ್ತಾನೋ ವಿಹರಿಸ್ತಾನೋ ಅದೇ ರೀತಿಯಲ್ಲಿ ಭಕ್ತನು ವಿಹರಿಸ್ತಾನೆ ಅದೇ ರೀತಿಯಲ್ಲಿ ನಡೆದಾಡ್ತಾನ ಅದು ಆ ಪ್ರೇಮಿಯ ಲಕ್ಷಣ ಭಗವಂತನಲ್ಲಿ ಯಾರು ಅತ್ಯುನ್ನತವಾದಂತಹ ಪ್ರೇಮವನ್ನ ಇಟ್ಟಿರ್ತಾರೋ ಅಂತಹ ಏಕಾಂತಿ ಭಕ್ತರ ಲಕ್ಷಣ ಹಾಗೆ ಅವರಿಗೆ ಗೊತ್ತಿಲ್ಲದಂತೆಯೇ ಅವರ ನಡೆನುಡಿಗಳು ಆಚಾರಗಳು ಆಲೋಚನೆ ಎಲ್ಲವೂ ಕೂಡ ಆ ಭಗವಂತನ ಇಚ್ಛೆಗೆ ಅನುಸಾರವಾಗಿಯೇ ನಡೀತಾ ಇರ್ತದೆ ಅವರು ಅಪ್ಪಿತಪ್ಪಿಯೂ ಕೂಡ ತಪ್ಪು ಹೆಜ್ಜೆಯನ್ನು ಹಾಕಲಾರರು ಶ್ರೀರಾಮಕೃಷ್ಣರು ಅದನ್ನೇ ಸುಂದರವಾಗಿ ಹೇಳ್ತಾರೆ ಯಾರಿಗೆ ಆ ಕುಣಿಯೋದ್ರಲ್ಲಿ ಅತ್ಯಂತ ಕರಗತವಾಗಿದೆಯೋ ನರದಲ್ಲಿ ಕುಣ್ದು ಕುಣಿದು ಅಭ್ಯಾಸವಾಗಿದೆಯೋ ಅಂಥವರು ಅಚಾತುರ್ಯವಾಗಿಯೂ ಕೂಡ ತಪ್ಪು ಹೆಜ್ಜೆಯನ್ನು ಹಾಕಲಾರದು ಅಷ್ಟುವರೆಗೆ ಪ್ರಾಕ್ಟೀಸ್ ಆಗಿ ಹೋಗ್ಬಿಟ್ಟಿರ್ತದೆ ಆ ತಾಳಕ್ಕೆ ಹೀಗೆಯೇ ಅದರ ಪ್ರಕಾರವೇ ಹೆಜ್ಜೆ ಇರ್ತದೆ ಆ ರೀತಿ ಭಕ್ತನ ಹೆಜ್ಜೆ ಭಗವಂತನ ಆನತಿಯಂತೆ ಇರ್ತದೆ ಭಗವಂತ ಯಾವ ರೀತಿ ಬಯಸ್ತಾನೋ ಭಕ್ತ ಅದೇ ರೀತಿ ಮಾಡ್ತಾನೆ ಇದೇ ದೊಡ್ಡ ಪವಾಡ ಒಮ್ಮೆ ಒಬ್ಬ ಬಂದ ಎಷ್ಟೋ ಸಾವಿರ ಮೈಲಿ ದಾಟಿ ಒಬ್ಬ ಗುರುಗಳ ಬಳಿಗೆ ोर कीर्तियन केद कीर्ति सवि मैल दूर आसेगू हूं इवर हीगारते हाँ हीगारंते सर हो परीक्षे मेबीटर ओडोड़ बंद बंद अली द्वारपालकन आज्ञा क्यों गुरेटी वापस बुभ निराशे आयत ಈ ಗುರುವಿನಲ್ಲಿ ಏನೂ ಕಾಣಲಿಲ್ಲ ಅವನು ಸ್ಪೆಷಾಲಿಟಿ ಅದಕ್ಕೆ ಅವನು ಬಂದು ಅಲ್ಲಿ ಇದ್ದಂತಹ ದ್ವಾರಪಾಲಕರ ಬಳಿಗೆ ಆ ಶಿಷ್ಯನ ಬಳಿಗೆ ಬಂದು ಹೇಳ್ತಾ ಇದ್ದ ನನಗೆ ತುಂಬ ನಿರಾಸೆ ಆಯಿತು ನಾನು ನಿಮ್ಮ ಗುರುಗಳು ಏನೋ ಒಂದು ದೊಡ್ಡ ಪವಾಡ ಮಾಡಿ ತೋರಿಸ್ತಾರೆ ಅಂತ ಹೇಳಿ ಸಾವಿರಾರು ಮೈಲಿ ದಾಟಿ ಎಷ್ಟೊಂದಲ್ಲ ರಜೆಯನ್ನು ತೆಗೆದು ನನ್ನ ಕೆಲಸ ಕಾರ್ಯಗಳನ್ನ ಬದಿಗೆ ಹೊತ್ತಿ ಇಲ್ಲಿ ಬಂದರೆ ನಿಮ್ಮ ಗುರುಗಳು ಏನು ಸಾಮಾನ್ಯರು ಏನು ಅವರಲ್ಲಿ ಯಾವ ಪವಾಡೂ ನನಗೆ ಕಾಣಿಸ್ಲಿಲ್ಲ ಅಂತ ತನ್ನ ನಿರಾಸೆಯನ್ನು ವ್ಯಕ್ತಪಡಿಸ್ತಾನೆ ಆಗ ಶಿಷ್ಯ ಒಂದು ಮಾತು ಹೇಳ್ತಾನೆ ನಿಮ್ಮಗಳಿಗೆ ನಿಮ್ಮಗಳಿಗೆ ಯಾವುದು ಪವಾಡ ಅಂದರೆ ಯಾವುದು ಈ ಪ್ರಕೃತಿಯನ್ನ ಪ್ರಕೃತಿಯ ನಿಯಮ ಇದೆಯೋ ಆ ಪ್ರಕೃತಿಯ ನಿಯಮವನ್ನು ಯಾವುದು ಉಲ್ಲಂಘಿಸ್ತದೋ ಅದು ಮಾತ್ರ ನಿಮಗೆ ಪವಾಡ ಆದ್ರೆ ನಮ್ಮ ಗುರುಗಳಿಗೆ ಭಗವಂತನ ಇಚ್ಛೆಯಂತೆ ನಡೆಯುವುದೇ ಒಂದು ದೊಡ್ಡ ಪವಾಡ ಯಾಕೆ ಅಂದ್ರೆ ಸಾಧ್ಯವಿದೆ ಭಗವಂತನ ಇಚ್ಛೆಯಂತೆ ನಡೆಯುವಂತಹ ಜೀವನ ನಡೆಸುವಂತಹ ಶಕ್ತಿ ಯಾರಿಗೆ ನಾವು ಅಂದ್ಕೊಂಡಿರ್ತೇವೆ ಭಗವಂತ ಈ ರೀತಿ ಮಾಡಿದ್ರೆ ಮಾತ್ರ ಅವನ ಕೃಪೆ ನಮಗೆ ಅಂತ ಈ ರೀತಿ ಮಾಡಿದ್ರೆ ಮಾತ್ರ ನಮ್ಮ ಮೇಲೆ ಅವನು ಸಂತೋಷವಾಗಿದೆ ಹೀಗೆ ಮಾಡಿದ್ರೆ ಅವನಿಗೆ ನಮ್ಮ ಮೇಲೆ ಕೋಪ ಇದೆ ನಮ್ಮನ್ನು ಶಿಕ್ಷಿಸ್ತಾ ಅಂತ ಅಂದರೆ ಭಗವಂತನ ಒಂದು ಆ ಒಂದು ಅವನ ಒಂದು ಮನಸ್ಸಿನ ಒಂದು ಏನಿದೆಯೋ ಆ ಸಂಕಲ್ಪ ಅದು ನಮ್ಮ ಜೀವನದಲ್ಲಿ ಸರಿಯಾಗಿ ತಾಳೆ ಆಗಿಲ್ಲ ಅಂತಾಯ್ತು ನಮಗೆ ಗೊತ್ತಾಗಿಲ್ಲ ಅಂತಾಯ್ತು ಭ ಭಕ್ತ ಯಾವಾಗಲೂ ಕೂಡ ಅವನು ಒಂದು ಈ ಮ್ಯಾಗ್ಸಿಮ್ ಅಂತ ಹೇಳ್ತಾರಲ್ಲ ಜೀವನದ ಉದ್ದೇಶ ಏನು ಅಂತ ಹೇಳಿದ್ರೆ ತೇನವಿನ ತೃಣಮಪಿ ನಚಲತಿ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕುಡ್ಡಿ ಹುಲ್ಲು ಕಡ್ಡಿಗಳು ಕೂಡ ಅಲ್ಲಾಡುವುದಿಲ್ಲ ಆ ಜಾಗದಿಂದ ಈ ಜಾಗ ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಅವನು ಇಚ್ಛೆ ಇದೆ ಅಂತ ಹಾಗಿದ್ದ ಮೇಲೆ ನನ್ನ ಜೀವನದಲ್ಲಿ ಏನೇನು ಘಟನೆಗಳು ನಡೀತದೋ ಅದೆಲ್ಲಕ್ಕೂ ಕೂಡ ಭಗವಂತನ ಅನುಗ್ರಹ ಇದೆ ಅಂತಲೇ ಆಯಿತು ಭಗವಂತನ ಒಪ್ಪಿಗೆ ಇದೆ ಅಂತಾಯಿತು ನಾನು ಅದನ್ನು ಇಚ್ಛೆ ಪಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಭಗವಂತನ ಏನೊಂದು ಇಚ್ಛೆ ಇದೆಯೋ ಅದನ್ನು ತಿರಸ್ಕರಿಸಿದಂತೆ ಆಯಿತು ಅಲ್ಲಿ ಹೋಯ್ತು ಅವನು ಏಕಾಂತಿ ಭಕ್ತ ಆಗ್ಲಿಕ್ಕೆ ಲಾಯಕ್ಕಲ್ಲ ಅದನ್ನ ಹೇಳ್ತಾ ಮುಂದೆ ಈ ಏಕಾಂತಿ ಭಕ್ತರಾದವರ ಚರ್ಗೆ हेगी अरारद् विवरता कंठव रोमांच अश्रुभिनापमान पावयती पृथ्वी हेगरेवर सर अंतर्रे कंठवरोध भगवंत कुत आड़ ಆದರೆ ಆ ಪ್ರೇಮದ ಆಧಿಕ್ಯದಿಂದ ಕಂಠ ಬಿಗಿದು ಬರ್ತದೆ ಗಂಟು ಬಿಗಿದು ಒಣಗೋಗೋದಲ್ಲ ಗಂಟು ಒಣಗೋಗೋದಲ್ಲ ಬಿಗಿದು ಬರ್ತದೆ ಆ ಪ್ರೇಮದಿಂದ ಬಿಗಿದು ಬರ್ತದೆ ಅತ್ಯಂತ ಪ್ರಿಯತಮ ಪ್ರಿಯತಮನ ಬಗ್ಗೆ ಮಾತನಾಡಲಿಕ್ಕೆ ಹೋದಾಗ ಹೇಗೆ ಆ ಭಾವನೆಗಳು ಉಕ್ಕಿ ಬಂದು ಗಂಟನನ್ನು ಅಲ್ಲೇ ನಿಲ್ಲಿಸ್ತವೆಯೋ ಯಾಕೆಂದ್ರೆ ಆ ಪ್ರೇಮವನ್ನ ಬಾಯಿಯಿಂದ ಹೇಳಿಕ್ಕೆ ಆಗುವುದಿಲ್ಲ ಅಂತ ಇಲ್ಲಿ ತೋರಿಸ್ತಾ ಇದೆ ಬಾಯಿಯಿಂದ ಹೇಳಲಿಕ್ಕೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಪರಿಪೂರ್ಣವಾದಂತಹ ಪ್ರೇಮ ಇಲ್ಲ ಅಂತ ಅರ್ಥ ಪರಿಪೂರ್ಣವಾದಂತಹ ಪ್ರೇಮ ಇಲ್ಲ ಅಂತ ಅರ್ಥ ಇದೇ ಆ ಪ್ರೇಮವನ್ನ ವ್ಯಕ್ತಪಡಿಸುವಂತಹ ರೀತಿ ಭಾರತೀಯರಿಗೂ ಪಾಶ್ಚಾತ್ಯರಿಗೂ ಇದೇ ವ್ಯತ್ಯಾಸ ಪಾಶ್ಚಾತ್ಯರಲ್ಲಿ ತಂದೆ ತಾಯಿಗಳು ಕೂಡ ಮಗನಿಗೆ ಹೇಳ್ತಾನೆ ಐ ಲವ್ ಯು ಐ ಕೇರ್ ಫಾರ್ ಯು ಅಂತ ಅಂದ್ರೆ ಬಾಯಿಂದ ವ್ಯಕ್ತಪಡಿಸ್ಬೇಕೇನು ಹಿಂದೆ ಹೋದರೆ ನಿಜವಾಗಿ ಅವನು ಪ್ರೀತಿಸ್ತಾ ಇಲ್ಲ ತನ್ನ ಮಗುವನ್ನು ಪ್ರೀತಿಸ್ತಾ ಇಲ್ಲ ಅಂತಲೇನು ಅದು ಭಾರತೀಯಲ್ಲಿ ಎಂದಿಗೂ ಬರುವುದಿಲ್ಲ ಭಾರತೀಯರ ಆಚರಣೆಯಲ್ಲಿ ಅದನ್ನು ತೋರಿಸ್ತಾರೆ ಭಾವನೆಗಳ ಮೂಲಕ ಅವರು ವ್ಯಕ್ತಪಡಿಸ್ತಾರೆ ಅದರಲ್ಲಿ ತಮ್ಮ ಕೃತಿಯ ಮೂಲಕ ವ್ಯಕ್ತಪಡಿಸ್ತಾರೆ ಬಾಯಿಯಿಂದ ಯಾವತ್ತೂ ಬರುವುದಿಲ್ಲ ಬಾಯಿಯಿಂದ ಬಂತು ಅಂತ ಹೇಳಿದ್ರೆ ಅದಕ್ಕೆ ಪರಿಪೂರ್ಣ ಅಲ್ಲ ಆಗ ಏನೋ ಅದರಲ್ಲಿ ಒಂದು ಮೋಸ ಇದೆ ಅಂತೂ ತಿಳ್ಕೊಳ್ಬೇಕು ನಟಿಸುವಿಕೆ ಇದೆ ಅಂತ ತಿಳ್ಕೊಳ್ಬೇಕು ಅದನ್ನ ಈ ಭಕ್ತರಾದವರ ಜೀವನದಲ್ಲಿ ನಾವು ನೋಡಬಹುದು ಆ ಪ್ರ ಭಗವಂತನ ಕುರಿತಾದಂತಹ ಸ್ತೂತ್ರವನ್ನು ಮಾಡ್ತಾ अद तदेक चिंतन प्रेम अवन आंठव उचाय भगवंत स्ोत्रता अड़े कंठ इनली नोमांच अद तुसीदासायणी विव आषि ಪರಮಾತ್ಮನಾದಂತಹ ಶ್ರೀರಾಮನ ಮಹಿಮೆಯನ್ನು ಅರಿತು ಪ್ರೇಮದಿಂದ ಅವನಿಗೆ ನಮಸ್ಕಾರ ಮಾಡುವಂತಹ ಒಂದು ದೃಶ್ಯವನ್ನು ವರ್ಣಿಸ್ತಾ ಅವರು ಹೇಳ್ತಾರೆ ಆ ಋಷಿಗಳ ಕಣ್ಣಿನಿಂದ ಸುಮ್ಮನೆ ಕಣ್ಣೀರು ಸುರಿತಾ ಇತ್ತು ಅವರ ಮಹಿಮೇಲಿದ್ದಂತಹ ಅವರ ರೋಮಗಳು ಹಲಸಿನ ಹಣ್ಣಿನ ಇದಿರುತ್ತಲ್ಲ ಯಾವುದೋ ಮುಳ್ಳು ಅದರಂತೆ ನಿಂತುಕೊಂಡಿದ್ದವು ಆ ಪ್ರೇಮದ ಒಂದು ವ್ಯಕ್ತತೆ ಅಭಿವ್ಯಕ್ತತೆ ಈ ರೀತಿಗಳಲ್ಲಿ ಉಂಟಾಗುತ್ತೆ ಅಂತ ಹೇಳಿ ಆ ತುಳಸಿದಾಸರು ಅಲ್ಲಿ ಹೇಳ್ತಾರೆ ರೋಮಾಂಚ ಅಶ್ರು ಕಣ್ಣಿನಿಂದ ನಯನ ಆ ಆನಂದಾಶ್ರು ಸುರಿಯುತ್ತೆ ಈ ಆನಂದಾಶ್ರು ಎಲ್ಲಿಂದ ಸುರಿತದೆ ಕಣ್ಣಿನಿಂದ ಹೊರಗಡೆ ಭಾಗದಲ್ಲಿ ಸುರಿಯೋದು ಬೇರೆ ಕಣ್ಣಿನ ಒಳಗಡೆ ಭಾಗದಿಂದ ಸುರಿಯೋದು ಬೇರೆ ದುಃಖದ ಅಶ್ರುಗಳು ಇಲ್ಲಿಂದ ಸುರಿಯುತ್ತೆ ಟೆಸ್ಟ್ ಮಾಡಬಹುದು ಆನಂದದ ಅಶ್ರು ಇಲ್ಲಿಂದ ಸುರಿತದೆ ನಿಜವಾದ ಆನಂದ ಉಂಟಾಗಿರಬೇಕಾದ್ರೆ ಕಣ್ಣೀರು ಇಲ್ಲಿಂದ ಬರುತ್ತೆ ದುಃಖ ಉಂಟಾಯಿತು ಅಂದರೆ ಅವನು ಇಲ್ಲಿಂದ ಬರುತ್ತೆ ಕಣ್ಣೀರು ಹಾಗೆಯೇ ಕಂಠಾವ ರೋಧ ಬಿಗಿದು ಬರುವುದು ರೋಮಾಂಚ ರೋಮಾಂಚನವಾಗುವುದು ಅಶ್ವವಿಹಿ ಕಣ್ಣೀರು ಸುಡಿಸ್ತಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಕ್ತರು ಪರಸ್ಪರ ಪರಸ್ಪರಂ ಲಭಮಾನಹ ಒಬ್ಬರಿಗೊಬ್ಬರು ಆ ಭಗವಂತನ ಕುರಿತಾದಂತಹ ಮಹಿಮೆಯನ್ನ ಅವನ ವಿಕ್ರಮವನ್ನ ಅವನ ನಾಮವನ್ನೇ ಗುಣಗಾನ ಮಾಡ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಯಾಕಂದ್ರೆ ಬೇರೆ ವಿಷಯವೇ ಇಲ್ಲ ಅವರಿಗೆ ಮಾತನಾಡ್ಲಿಕ್ಕೆ ಅವರ ಹರಟೆ ಅಂದ್ರೆ ಭಗವಂತನ ಕುರಿತಾದಂತಹ ಹರಟೆ ಅವರ ಬ ಬಾಯಿ ತೆಗೆದ್ರು ಅಂತ ಹೇಳಿದ್ರೆ ಭಗವಂತನ ಕುರಿತಾದಂತಹ ಮಾತು ಇದು ಸಾಮಾನ್ಯವಾಗಿ ನಮ್ಮ ಈ ಲೌಕಿಕ ಜೀವನದಲ್ಲೂ ಕೂಡ ನಮಗೆ ಅನುಭವ ಬರ್ತದೆ ಅನುಭವವಾಗ್ತದೆ ನಮಗೆ ಯಾವ ವಿಷಯದಲ್ಲಿ ಯಾವಾಗಲೂ ನಾವು ಚಿಂತನೆ ಮಾಡ್ತಾ ಇರ್ತೇವೆಯೋ ನಾವು ಇನ್ನೊಬ್ಬರು ಮುಂದೆ ಬಂದಾಗ ಅದೇ ವಿಷಯದ ಬಗ್ಗೆ ನಾವು ಮಾತಾಡೋ ಅವ್ರಿಗೆ ಇಷ್ಟವಿದೆಯೋ ಇಲ್ಲವೋ ಅವರಿಗೆ ಇಷ್ಟವಿದೆಯೋ ಇಲ್ಲವೋ ಆಟೋಮೆಟಿಕ್ ಆಗಿ ಅವ್ಯಾಹತವಾಗಿ ನಮ್ಮ ಬಾಯಿಯಿಂದ ಅದೇ ಕುರಿತಾದಂತಹ ಮಾತುಗಳು ಬರ್ತದೆ ಅದು ಯಾವಾಗ ನಮ್ಮ ಚಿಂತನೆಗಳು ಆಲೋಚನೆಗಳು ಅಪ್ಸೆಸ್ ಆಗಿರ್ತೇವೆ ನಾವು ಅದಕ್ಕೆ ಸಂಬಂಧಪಟ್ಟ ಆಲೋಚನೆಗಳೇ ನಮ್ಮ ಮನಸ್ಸನ್ನು ಯಾವಾಗ ತುಂಬಿಕೊಂಡಿರ್ತದೆಯೋ ಆವಾಗ ಬರ್ತದೆ ಪಂಡಿತರಾದರೆ ಕೇವಲ ಶಾಸ್ತ್ರಗಳ ಕುರಿತಾದಂತಹ ಮಾತನ್ನೇ ಇನ್ನೊಬ್ಬರು ಮುಂದೆ ಆಡ್ತಾರೆ ಇಲ್ಲಿ ನಮ್ಮ ಗೋಕುಲಮಲ್ಲಿ ಹಿಂದೆ ಸೀತಾರಾಮ್ ಶಾಸ್ತ್ರಿಗಳು ಅಂತ ಹೇಳಿ ವ್ಯಾಕರಣ ಪಂಡಿತರು ಅವರು ಇದ್ರು ಅವ್ರು ಎಷ್ಟು ಅದನ್ನು ಅರಗಿಸಿಕೊಂಡಿದ್ರು ಅಂತ ಹೇಳಿದ್ರೆ ತಲೆಯಲ್ಲೆಲ್ಲ ಎಷ್ಟು ಅದು ಸಂಚಾರ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಯಾರಾದರೂ ಅವ್ರ ಮನೆಗೆ ಬಂದರೆ ಸುಮ್ಮನೆ ಕೂತ್ಕೊಂಡ್ಬಿಡೋರು ಅಂತ ಹೇಳಿ ಕೂತ್ಕೊಂಡ್ಬಿಟ್ಟು ಶುರುವಲ್ಲಿ ಸೂತ್ರಗಳು ಸೂತ್ರಗಳು ಅದಕ್ಕೆ ಇದ್ದಂತಹ ಏನು ವ್ಯಾಖ್ಯೆ ಅದನ್ನ ಅದನ್ನು ಅಲ್ಲೆಷ್ಟು ಅವ್ರಿಗೆ ಇಷ್ಟವಿದೆಯೋ ಇಲ್ವೋ ಇಷ್ಟು ಇಲ್ಲ ಅಂದ್ರೆ ಎದ್ದು ಹೋಗ್ತಾರ ಇವರ ಸಮಯವನ್ನು ನಷ್ಟ ಯಾರೇ ಬರಲಿ ಅವ್ರ ನೆಂಟಿಸ್ಟೇ ಬರಲಿ ಇದು ಅಬ್ಸೆಷನ್ ಅಂತ ಹೇಳ್ತೇವೆ ಭಕ್ತನಾದ ಇದಾಗಬೇಕು ಇದಾಗುತ್ತೆ ಆ ಏಕಾಂತಿ ಭಕ್ತರಲ್ಲಿ ಅಪ್ಸೆಷನ್ ಉಂಟಾಗುತ್ತೆ ಭೂತದ ರೀತಿಯಲ್ಲಿ ಬಗುಕ್ತ ಅವನ ತಲೆಯನ್ನು ಬಂದು ತುಂಬಿಕೊಳ್ತಾನ ಯಾಕೆಂದ್ರೆ ಪ್ರೀತಿಗೆ ಅಂತಹ ಶಕ್ತಿ ಇದೆ ಯಾವುದೇ ಪ್ರಿಯಕಾರ ಪ್ರಿಯಕರವಾದಂತಹ ಒಂದು ವಸ್ತು ಇದ್ದಾಗ ಅದು ನಮ್ಮ ಮನಸ್ಸಿನ ಅಧಿಕಾಂಶ ಭಾಗವನ್ನು ಆಕ್ರಮಿಸುವುದು ಸಾಮಾನ್ಯ ನಮ್ಮ ಲೌಕಿಕ ಜೀವನದಲ್ಲೂ ಅದು ವಿದಿತ ಇನ್ನು ಈ ಆಧ್ಯಾತ್ಮಿಕ ಜೀವನದಲ್ಲಿ ಈ ಭಕ್ತಿಯೋಗದಲ್ಲಂತೂ ಅಂತವ್ರು ಏನ್ ಮಾಡ್ತಾರೆ ಪಾವಯಂತಿ ಕುಲಾನಿ ಪೃಥ್ವೀಂಶ ಹೀಗೆ ಮಾಡ್ತಾ ಮಾಡ್ತಾನೆ ಅವ್ರು ಯಾವ ಕೆಲಸವೂ ಮಾಡ್ಬೇಕಾಗಿಲ್ಲ ಇಡೀ ಭೂಮಿಯನ್ನ ಪವಿತ್ರ ಮಾಡ್ಬೇಕಾಗಿ ಬಂದ್ರೆ ಏನ್ ಮಾಡ್ಬೇಕು ಈ ಭೂಮಿಯನ್ನ ಸ್ವಚ್ಛ ಮಾಡ್ಬೇಕಂದ್ರೆ ಅವರು ತೊಳಿಬೇಕಾಗಿಲ್ಲ ನೀರು ಹಿಡ್ಕೊಂಡು ಕಸತ್ ಪೊರಕೆ ಇಟ್ಕೊಂಡು ತೊಳಿಬೇಕಾಗಿಲ್ಲ ಕೇವಲ ಭಗವಂತನ ಕುರಿತ ಅಂತ ಆ ಗಂಗೆಯಿಂದಲೇ ಇಡೀ ಪೃಥ್ವಿಯನ್ನ ಅವರು ಸ್ವಚ್ಛಗೊಳಿಸ್ತಾರ ಪವಿತ್ರ ಮಾಡ್ತಾರ ಅವರು ಉಳಿದಂತಹ ಸ್ಥಳ ಆ ವಾತಾವರಣ ಎಲ್ಲವೂ ಕೂಡ ತನ್ನಿಂದ ತಾನೇ ಪವಿತ್ರವಾಗಿ ಸ್ವಚ್ಛವಾಗ್ತದೆ ಅಲ್ಲೊಂದು ಆಧ್ಯಾತ್ಮಿಕ ತರಂಗಗಳ ಒಂದು ಆ ಘನೀಭೂತವಾದಂತಹ ವಾತಾವರಣ ಅಲ್ಲಿ ನಿರ್ಮಾಣವಾಗುತ್ತದೆ ಯಾರಾದರೂ ಅಲ್ಲಿ ಅದು ಅವರಿಗೆ ಅನುಭವಕ್ಕೆ ಬಂದಿದೆ ಕುಲ ತಮ್ಮ ಕುಲಗಳನ್ನು ಕೂಡ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ತಮ್ಮ ಮೇಲಿನ ಏಳು ತಲೆಮಾರನ್ನು ತಮ್ಮ ನಂತರದ ಏಳು ತಲೆಮಾರನ್ನು ಕೂಡ ಅವರು ಪಾಮನಾಗಿ ಮಾಡಿಬಿಡ್ತಾರೆ ಅಂತ ಅವರಿಗೆ ಸದ್ಗತಿಯನ್ನು ಕೊಡ್ತಾರೆ ಅಂತ ಅಂಥವರು ಅದಕ್ಕೆ ತಕ್ಕಂತಹ ಕೆಲಸವನ್ನು ಮಾಡಿರಲಿ ಮಾಡದೇ ಇರಲಿ ಯಾರ ಮನೆಯಲ್ಲಿ ಅಂಥವರು ಹುಟ್ಟುತ್ತಾರೆಯೋ ಅಂಥ ಭಕ್ತರು ಹುಟ್ಟುತ್ತಾರೆಯೋ ಅವರ ಏಳು ತಲೆಮಾರು ಹಿತಿಯೇ ಅಥವಾ ಅವನಿಗೆ ಮಕ್ ಮಕ್ಕಳು ವಂಶಜರು ಆ ಭಕ್ತನಿಗೆ ಇದ್ರೆ ಅವನ ಏಳು ತಲೆಮಾರು ನಂತರ ಅವರಿಗೆ ಸದ್ಗತಿ ಸಿಕ್ತದ್ದು ಅವರು ಇಚ್ಛೆ ಪಡಲಿ ಇಚ್ಛೆ ಪಡದೇ ಇಂತಹ ಶಕ್ತಿ ಆ ಭಕ್ತಿಗಿದೆ ಆ ಜ್ಞಾನಕ್ಕಿಗಿದೆ ಅದನ್ನೇ ಇಲ್ಲಿ ಒಂದು ಕಡೆ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ಕುಲಂ ಪವಿತ್ರ ಜನನೀ ಕೃತಾರ್ಥ ಅಂತವರ ಕುಲ ಪವಿತ್ರವಾಗಿ ಹೋಗ್ತದೆ ಶುದ್ಧವಾಗಿ ಹೋಗ್ತದೆ ಓ ಇಂಥವರ ಮನೆಯಲ್ಲಿ ಇವರು ಇಂಥವರ ವಂಶ ಆಹಾ ಆಹಾ ಅಂತ ಹೇಳ್ತಾರೆ ನಮ್ಮ ಸಾಮಾನ್ಯವಾಗಿ ಹೇಳಬೇಕಂದ್ರೆ ನಾವು ಹಾಗೆ ಹೇಳ್ತೀವಿ ಓಹ್ ಇಂಥ ಬಂದಿದ್ದಾರೆ ಅಂತ ನೀವೆಲ್ಲ ಕೇಳಿರ್ಬೇಕು ಶ್ರೀರಾಮಕೃಷ್ಣರ ಜೀವನದಲ್ಲಿ ಬರ್ತಕ್ಕಂತಹ ಯಾರು ಅವರು ವಿಜಯಕೃಷ್ಣ ಗೋಸ್ವಾಮಿ ಅವರು ಮಹಾ ದೊಡ್ಡ ಸಂತರು ವಿಜಯ ಕೃಷ್ಣ ಗೋಸ್ವಾಂ ಅವರು ಮುಂಚೆ ಬ್ರಾಹ್ಮ ಸಮಾಜದಲ್ಲೇ ಇದ್ದರು ನಂತರ ಅಲ್ಲಿ ಯಾವಾಗ ಬೇರೆ ಆಯಿತೋ ಆಗ ಇವರು ಇವರು ಕೂಡ ಬೇರೆ ಆದರು ವಿಜಯ ಗೋಸ್ವಾಮಿ ಅಂತ ಚೈತನ್ಯನ ವಂಶದರು ಅದ್ವೈತ ಗೋಸ್ವಾಮಿಯ ವಂಶ ಆ ವಂಶದಿಂದ ಬಂದು ನಮ್ಮ ರಾಮಕೃಷ್ಣ ಮಠಗಳು ಸೇರಿದ್ದಾರೆ ನಾವೆಲ್ಲ ಮಾತನಾಡ್ಕೊಳ್ಳುವಾಗ ಹೇಳೋದು ನೋಡಿ ಅವರು ಅದ್ವೈತ ಗೋಸ್ವಾಮಿ ಯಾರು ಅವರ ವಂಶದಿರಾದಂತಹ ವಿಜಯಕೃಷ್ಣ ಗೋಸ್ವಾಮಿ ಅವರ ವಂಶದವರು ಇರು ಹಾಗೆ ಯಾವಾಗ ನಾವು ನಿರ್ದೇಶ ಮಾಡ್ತೀವಿ ಒಬ್ಬ ವ್ಯಕ್ತಿಯನ್ನ ಆಹಾ ನೋಡಿ ಎಂತಹ ಪವಿತ್ರ ಕುಲದಿಂದ ಬಂದಿದ್ದಾರೆ ಆ ಕುಲವನ್ನೇ ಅವರು ಪವಿತ್ರ ಮಾಡಲಂ ಪವಿತ್ರಂ ಜನನಿ ಕೃತಾರ್ಥ ಅವನ ತಾಯಿ ಕೃತಾರ್ಥ ಕೃತಾರ್ಥ ಅಂತ ಹೇಳಿದ್ರೆ ಏನನ್ನ ಮಾಡಬೇಕು ಅವರನ್ನು ಮಾಡಿದ್ದಾರೆ ಅಂತ ಇನ್ನೇನು ಮಾಡಬೇಕಾಗಿಲ್ಲ ಅಂತವನನ್ನ ಹೆತ್ತಂತಹ ಆ ತಾಯಿ ಇನ್ನೇನು ಮಾಡ್ಬೇಕಾಗಿಲ್ಲ ಅದರಿಂದ ಆಕೆಗೆ ಮುಕ್ತಿ ಸದ್ಗತಿ ಅಂತ ವಿಶ್ವಂಬರ ಪುಣ್ಯವತಿ ಜತೇನಾ ವಿಶ್ವಂಬರ ಅಂದ್ರೆ ಪೃಥ್ವಿ ಪೃಥ್ವಿ ಪೃಥ್ವಿ ಏನಾದ್ರು ಭೂಮಿ ಭೂಮಿ ತಾಯಿ ಪುಣ್ಯವತಿ ಅವಳು ಪುಣ್ಯ ಪುಣ್ಯವತಿ ಅಂತ ಕರೆಸ್ಕೊಳ್ತಾ ಅದಕ್ಕೋಸ್ಕರ ಭಾರತ ದೇಶವನ್ನು ನಾವು ಪುಣ್ಯ ಭೂಮಿ ಅಂತ ಯಾರು ಕರಿತೇವೆ ಇಂಥವ್ರಿಗೆ ಇರೋದ್ರಿಂದ ಇಲ್ಲದೆ ಹೋದರೆ ಭಾರತವನ್ನು ಯಾರೂ ಪುಣ್ಯಭೂಮಿ ಅಂತ ಕರೆಯುವುದಿಲ್ಲ ಯಾಕಂದ್ರೆ ಇದು ಅದೇ ಮಣ್ಣು ಅದೇ ನೀರು ಅದೇ ಗಾಳಿ ಅದೇ ಮರ ಅದೇ ಬೆಟ್ಟ ಗುಡ್ಡ ಹಾಗಿದ್ರೆ ಏನು ವ್ಯತ್ಯಾಸ ಇದಕ್ಕೂ ಬೇರೆ ದೇಶಗಳಿಗೂ ಇಲ್ಲಿ ಅಷ್ಟೊಂದು ಸಂತರು ಜೀವನವನ್ನು ನಡೆಸಿ ಆದರ್ಶವಾದಂತಹ ಜೀವನವನ್ನು ನಡೆಸಿ ಭಕ್ತಿಯ ಪ್ರಚಾರವನ್ನು ಮಾಡಿ ಆ ಭಗವಂತನನ್ನ ಮುಖಾಮುಖಿಯಾಗಿ ನೋಡಿದವರು ಈಗಲೂ ನೋಡ್ತಾ ಇದ್ದಾರೆ ಹೀಗಾಗಿ ಆ ಅವರು ನಡೆದಾಡುವಂತಹ ಭೂಮಿಯು ಕೂಡ ಪುಣ್ಯವತಿ ಅಂತ ಅನ್ಸ್ಕೊಡ್ತದೆ ಅಪಾರ ಸತ್ಯ ಸುಖ ಸಾಗರೇ ಸದಾ ವಿಲೀಯತೆ ಎಸ್ ಮನಸ್ಪ್ರಚಾರ ಯಾರ ಮನಸ್ಸು ಮನಸ್ಸು ಎಲ್ಲಿ ಸಂಚಾರ ಮಾಡಿದ್ರು ಕೂಡ ಆ ಅಪಾರ ಸಾಗರನಾದಂತಹ ಸಚ್ಚಿತ್ಸುಕ ಸಾಗರನಾದಂತಹ ಪರಮಾತ್ಮನಲ್ಲಿಯೇ ಇರ್ತದೆ ಅದು ನಾವು ಏನೇ ಎಲ್ಲೇ ಏನೇ ಮಾಡ್ತಿರಲಿ ಆ ಪರಮಾತ್ಮನ ಒಂದು ಆಶ್ರಯವನ್ನು ಬಿಟ್ಟು ಅದು ಎಂದು ಕದಲುವುದಿಲ್ಲ ಮನಸ್ಸು ಲೋಕೇ ತ್ವದ್ಭಕ್ತಿ ನಿರತಃ ತ್ವದ್ಧಮಾಮೃತ ವರ್ಷಿಣ ಕುನಂತಿ ಲೋಕಮಖಿಲಂ ಕಂ ಪುನಃ ಸ್ವಕುಲೋದ್ಭವಾನ್ ಇದನ್ನ ಅಧ್ಯಾತ್ಮ ರಾಮಾಯಣದಲ್ಲಿ ಹೇಳ್ತಾರೆ ಲೋಕೇ ತ್ವದ್ಭಕ್ತಿ ನಿರತ ಯಾರು ಈ ಪ್ರಪಂಚದಲ್ಲಿ ಹೇ ರಾಮ ನಿನ್ನ ಭಕ್ತಿಯಲ್ಲಿ ನಿರತರಾಗಿರುತ್ತಾರೋ ಅಂದರೆ ನಿನ್ನ ಭಕ್ತಿ ಭಕ್ತಿಯಿಂದ ಕಾಣುತ್ತಾರೋ ನಿನ್ನಲ್ಲಿ ಭಕ್ತಿ ಇಟ್ಟಿರುತ್ತಾರೆಯೋ ತ್ವದ್ ಧರ್ಮ ನಿನ್ನ ಧರ್ಮ ಅಮೃತ ವರ್ಷಿಣ ಅಂದರೆ ಸ್ವರೂಪವನ್ನ ಕುರಿತು ಚಿಂತಿಸುತ್ತಾ ಅದರಲ್ಲೇ ನಿರತರಾಗಿರ್ತಕ್ಕಂತಹ ಹಾಗು ತನ್ಮೂಲಕ ಈ ಅಮೃತತ್ವವನ್ನ ಮಾಧುರ್ಯವನ್ನ ಇಡೀ ಸಮಾಜಕ್ಕೆ ಹಂಚುತ್ತಿರುವಂತಹ ಅವರ ಅವರು ಪುನಂತಿ ಲೋಕಮಚಿಲಂ ಇಡೀ ಲೋಕವನ್ನ ಪುನಂತಿ ಪವಿತ್ರಗೊಳಿಸುತ್ತೆ ಕಿಂ ಪುನಃ ಸ್ವಕುಲೋದ್ಭವಾನ್ ಇಡೀ ಲೋಕವನ್ನೇ ಪವಿತ್ರ ಮಾಡ್ತಾರೆ ಅಂತ ಈಗ ಹೇಳಿದ್ದೀವಿ ಇನ್ನು ಅವರು ಕುಲವನ್ನು ಪವಿತ್ರ ಮಾಡ್ತಾರೆ ಅಂತ ಸ್ಪೆಷಲ್ ಆಗಿ ಹೇಳ್ಬೇಕಾಗೇನಪ್ಪ ಏನು ಹೇಳಬೇಕಾಗಿಲ್ಲ ಯಾಕಂದ್ರೆ ಇಡೀ ಪೃಥ್ವಿ ಅವ್ರ ಕುಲವು ಬರುತ್ತೆ ಆದ್ರಿಂದ ಅದನ್ನ ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ ಇನ್ನೊಂದು ಕಡೆ ಬರುತ್ತೆ ಕುಲಂ ಪವಿತ್ರ ಜನನೀಕೃತಾರ್ಥ ವಸುಂಧರ ಪುಣ್ಯವತೀಚೇನ ಅಪಾರ ಸಂವಿತ್ ಸುಖ ಲೀನಂ ಪರೇ ಬ್ರಹ್ಮಣ್ ಯಸ್ತಃ ಇದು ಅದೇ ಅರ್ಥವನ್ನ ಮೇಲೆ ಹೇಳಿದಂತಹ ಅರ್ಥವನ್ನೇ ಕೊಡ್ತಕ್ಕಂಥದ್ದು ವಾಗ್ ಗದ್ಗದಾ ದ್ರವತೆ ಯಿತ್ತಂ ರುದತಿ ಅಭೀಕ್ಷಣಂ ಹಸತಿ ಕ್ವಚಿಚ್ಚ ಭಾಗವತದಲ್ಲಿ ಒಂದು ಕಡೆ ಕಂದ ಹದಿನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ತನ್ನ ಸ್ನೇಹಿತನಾದಂತಹ ಉದ್ಧವನಿಗೆ ಹೇಳುವಂತಹ ಮಾತು ಭಕ್ತರ ಲಕ್ಷಣ ಏಕಾಂತಿ ಭಕ್ತರ ಲಕ್ಷಣ ಹೇಗಿರುತ್ತೆ ಅಂತ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಇವನು ಹೇಳ್ತಾನೆ ವಾಗ್ಗದ್ಗದ ಅವರ ಮಾತು ಗದ್ಗದವಾಗಿ ಬರ್ತಂತೆ ಗದ್ಗದವಾದಂತಹ ಮಾತು ಬಿಟ್ಟು ಬಿಟ್ಟು ಬರ್ತಕ್ಕಂತಹ ಮಾತು ಯಾಕೆ ಆ ಪ್ರೇಮದಿಂದ ಕಂಠ ಅವರೋಧವಾಗಿದೆ ವಾಗ್ ಗದ್ದದ ಅವ್ರು ಮಾತನಾಡುವಾಗ ಚಿಕ್ಕ ಮಕ್ಕಳು ಮಾತನಾಡಿದಂತೆ ಬಿಟ್ಟು ಬಿಟ್ಟು ಆಗುತ್ತಾರೆ ಯಾವುದೇ ವ್ಯಾಕರಣದ ಒಂದು ನಿಯಮವೂ ಇರುವುದಿಲ್ಲ ಸುಮ್ಮನೆ ಮಾತನಾಡ್ತಾರಂತೆ ಆದ್ರೆ ಆ ಮಾತಿನಲ್ಲಿ ಪ್ರೇಮ ಸುಮ್ಮನೆ ಹರಿತಾ ಇರುತ್ತೆ ದ್ರವತೆ ಎಷ್ಟ ಚಿತ್ತಂ ಯಾರ ಮನಸ್ಸು ಹರಿಯುತ್ತದೆಯೋ ಭಗವಂತನ ಸುಮ್ಮನೆ ಹರಿಯುತ್ತೆ ಗಟ್ಟಿಯಾಗಿಲ್ಲ ಅನ್ನೋದು ಚಿತ್ತ ಕಲ್ಲಿನಂತೆ ಗಟ್ಟಿ ಇಲ್ಲ ದ್ರವತೆ ಎಷ್ಟು ಚಿತ್ತಂ ಹರಿಯುತ್ತಾ ಆ ಭಗವಂತನ ಭಕ್ತಿಗೆ ಹರಿಯುತ್ತಾ ಇದೆಯೋ ಹೃದಯಿ ಅಧೀಷ್ಟಂ ಯಾರು ಮತ್ತೆ ಮತ್ತೆ ಅಳುತ್ತಾ ಅಳುತ್ತಾ ಇದ್ದಾರೆಯೋ ಆನಂದವನ್ನು ಸುರಿಸುತ್ತಾ ಇದ್ದಾರೆಯೋ ಆ ಭಗವಂತನ ನಾಮ ಕೇಳಿದ ತಕ್ಷಣ ಅವರಿಗೆ ಆನಂದ ಇಲ್ಲಿ ಕಣ್ಣೀರು ಬರುತ್ತದೆ ಭಗವಂತನ ಆ ಮಹಿಮೆಯನ್ನ ಕೇಳಿದ ತಕ್ಷಣ ಕಣ್ಣೀರು ಬರುತ್ತೆ ಯಾಕೆ ನನ್ನೊನ್ ಬಗ್ಗೆ ಯಾರೋ ಮಾತಾಡ್ತಾ ಇದಾರೆ ಅಂತ ನನ್ನವರ ಬಗ್ಗೆ ಯಾರೋ ಮಾತಾಡ್ತಾ ಇದ್ದಾರೆ ಅತ್ಯಂತ ಪರಮ ಪ್ರಿಯರಾದವರ ಬಗ್ಗೆ ಮಾತನಾಡ್ತಾ ಇದ್ರೆ ಎಷ್ಟು ಖುಷಿ ನಾವು ಆನಂದವನ್ನು ಅನುಭವಿಸಿಯೇ ಇಲ್ಲ ಯಾಕಂದ್ರೆ ಪ್ರಪಂಚದಲ್ಲೂ ಕೂಡ ನಾವು ಯಾವತ್ತೂ ಅಷ್ಟು ಗಾಢವಾಗಿ ಯಾರನ್ನು ಪ್ರೀತಕ್ಕೂ ನಾವು ಮಾಡಲಿಲ್ಲ ತೊಡಗಲಿಲ್ಲ ಆಗ್ಲಿಲ್ಲ ಅದು ಸಾಧ್ಯವೇ ಆಗಲಿಲ್ಲ ಹೀಗಾಗಿ ಇನ್ನು ಆ ಪರಮಾತ್ಮನ ಕುರಿತಾದಂಥ ಪ್ರೀತಿಯ ಒಂದು ಸ್ವಾದ ಎಲ್ಲಿ ಗೊತ್ತಾಗುತ್ತೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಆದ್ರಿಂದ ಕೇವಲ ಇಂತಹ ಭಕ್ತರು ಯಾವ ರೀತಿ ತಮ್ಮ ಜೀವನವನ್ನು ನಡೆಸಿದ್ದಾರೆಯೋ ಅದನ್ನು ನೋಡಿ ಆದ್ರೂ ಆ ಈ ಪ್ರೇಮದ ಒಂದು ಅವಸ್ಥೆ ಈ ರೀತಿ ಇರುತ್ತೆ ಅಂತ ಊಹಿಸಬಹುದಷ್ಟೆ ಊಹಿಸಬಹುದು ರುದ್ರತಿ ಅಭೀಕ್ಷ್ಣಂ ಹಸತಿ ಕೊಚಿಚ್ಚ ಕೆಲವೊಮ್ಮೆ ತಾವಾಗ ತಾವೇ ಮುಸಿ ಮುಸಿ ನಗ್ತಾ ಇರ್ತಾರೆ ಆ ಭಗವಂತನ ಮಹಿಮೆ ಒಂದು ಲೀಲೆ ಅವ್ರಿಗೆ ನೆನಪಾಗುತ್ತೆ ಇದ್ದಕ್ಕಿದ್ದಾಗೆ ನೆನಪಾಗುತ್ತಂತೆ ಅಲ್ಲಿರುವಂತಹ ಕೃಷ್ಣ ಸಕರು ಗೋಪಾಲ ಬಾಲಕರು ಯಾವಾಗ ಪರಮಾತ್ಮ ಉದ್ರೆಗೆ ಹೋಗ್ಬಿಟ್ಟಿರ್ತಾನೆ ಆದರೂ ಕೂಡ ಅವರಿಗೆ ಅಲ್ಲಿ ಆ ಪರಮಾತ್ಮ ಯಾವಾಗ ಏನು ಆ ದನ ಕಾಯುವಂತಹ ಸಮಯದ್ದು ಕೂಡ ಅದೇ ಆಲೋಚನೆ ನಾವು ಕೃಷ್ಣನ ಜೊತೆಗೆ ಎಂತ ಆಟ ಆಡಿದ್ವಿ ಆ ಕೃಷ್ಣ ನೋಡಿ ನಮ್ಮ ಬೆಂದ ಮೇಲೆ ಹಬ್ಬದ ಅವನು ಬಿದ್ದೋದ ಅವನ ಅವನು ಅವ್ನ ಬಳಿ ಒಂದು ಒಂದು ಇದಿತ್ತು ಪೆಟ್ಟು ಕೃಷ್ಣನ ಬಳಿಯಲ್ಲಿ ಒಂದು ಕೋತಿ ಇತ್ತು ಆ ಕೋತಿ ವಿವಿಧ ರೀತಿಯ ಚೇಷ್ಟೆ ಮಾಡೋದು ಅದನ್ನೆಲ್ಲ ನೆನೆಸ್ಕೊಂಡು ಅವರಿಗೆ ಕೆಲವೊಮ್ಮೆ ನಗು ಕೆಲವೊಮ್ಮೆ ಆನಂದ ಕೆಲವೊಮ್ಮೆ ಅಳು ಆ ಆನಂದದ ಅಳು ಪ್ರೇಮದ ಅಳು ವಿಲಜ್ಜ ಹುಬ್ಗಾಯತಿ ಕೆಲವೊಮ್ಮೆ ಲಜ್ಜೆ ಬಿಟ್ಟು ಆ ಭಗವಂತನ ಪ್ರೇಮಕ್ಕೋಸ್ಕರ ಹಾಕ್ತಾರಂತೆ ಈ ಖ್ರಿ ಅನ್ನುವಂತಹ ಒಂದು ಶಬ್ದ ಅದನ್ನ ನಾನು ಎಷ್ಟೋ ಬಾರಿ ಹೇಳಿದ್ದೇನೆ ಖ್ರೀ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಮಾಡಬಾರದ ಕೆಲಸವನ್ನ ಧರ್ಮಕ್ಕೆ ವಿರುದ್ಧವಾದಂತಹ ಕೆಲಸವು ಒಂದು ಮಾಡಬೇಕು ಅಂತ ಹೇಳಿ ಮನುಷ್ಯನಲ್ಲಿ ಸಂಕಲ್ಪ ಬಂದಾಗ ಯಾವ ಮನಸ್ಸು ಸಂಕುಚಿತಗೊಳ್ಳುತ್ತದೆಯೋ ಏ ಇದು ಮಾಡಬಾರ್ದು ಕಣೋ ನಿನಗೆ ಬರವಲ್ಲ ಅಂತ ಲಜ್ಜೆ ಕೊಡುತ್ತದೆಯೋ ನಮ್ಮಲ್ಲಿ ಇರಬೇಕು ಹ್ರೀ ನಮ್ಮಲ್ಲಿ ಇರಬೇಕು ಆದರೆ ಭಗವಂತನ ಕುರಿತಾದಂತಹ ಹಾಡು ಭಗವಂತನ ಮುಂದೆ ನರ್ತನ ಇದನ್ನು ಮಾಡುವಾಗ ಯಾವತ್ತೂ ಲಜ್ಜೆಯನ್ನು ಇಡಬಾರದು ಇದನ್ನು ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ಅವರ ವಚನದಲ್ಲಿ ಪ್ರೇಮದಿಂದ ಭಗವಂತನ ಮುಂದೆ ನರ್ಶನ ಮಾಡಲಿಕ್ಕೆ ತಯಾರಾಗಿರಲಿ ಪ್ರೇಮದಿಂದ ಭಗವಂತನ ಭಗವಂತನಿಗೋಸ್ಕರ ಹಾಡಲಿಕ್ಕೆ ಹಾಡಿ ಅವನನ್ನು ಖುಷಿಪಡಿಸಲಿಕ್ಕೆ ತಯಾರಿರ ಆದ್ರೆ ಧರ್ಮಕ್ಕೆ ವಿರುದ್ಧವಾದಂತಹ ಆಚರಣೆ ಮಾಡುವುದರಲ್ಲಿ ಲಜ್ಜೆ ಪಟ್ಟ ಆದರೆ ಉಲ್ಟ ಆಗಬಾರ್ದು ಭಗವಂತನ ಮುಂದೆ ಮಾತ್ರ ಅವನ ಮುಂದೆ ನಟನ ಮಾಡಿ ಅವನ ಮುಂದೆ ಹಾಡು ಹೇಳಿ ಅನ್ನೋದು ನಾತ್ಯ ಆದರೆ ಮಾಡಬಾರ ಕೆಲಸ ಮಾಡಬೇಡ ಅಂದ್ರೆ ನಿರ್ಲಜ್ಜೆಯಿಂದ ಲಜ್ಜ ಗೆಟ್ಟವನ್ನಂತೆ ಮಾಡ್ತೀವಿ ಹೀಗಿರಬಾರ್ದು ವಿರುದ್ಧವಾಗಿ ಇರಬೇಕು ವಿಲಜ್ಜೆ ಉದ್ಗಾಯತಿ ನೃತ್ಯತೇಷ ಹಾಡ್ತಾರೆ ಕುಣಿತಾರಂತೆ ಮದ್ಭಕ್ತಿಯುತೋ ನನ್ನ ಭಕ್ತಿಯಿಂದ ಕೂಡಿದವರಾಗಿ ಭುವನಂ ಪುನಃ ಇಡೀ ಪ್ರಪಂಚವನ್ನ ಅವರು ಪಾವನಗೊಳಿಸುತ್ತಾರೆ ಅವ್ರು ಪವಿತ್ರ ಮಾಡ್ತಾರೆ ಕಥಂ ವಿನ ರೋಮ ಹರ್ಷಣಂ ದ್ರವತಾ ಚೇತಸ ವಿನ ಭಗವಂತ ಹೇಳ್ತಕ್ಕಂಥದ್ದು ಮಾತು ರೋಮ ಹರ್ಷಣ ನನ್ನ ಮಾತನ್ನ ನನ್ನ ಮಹಿಮೆಯನ್ನ ಕೇಳಿದಾಗ ಯಾವಾಗ ರೋಮಹರ್ಷಣವಾಗುವುದಿಲ್ಲವೋ ರೋಮಗಳು ನಿವೇರಿ ನಿಲ್ಲುವುದಿಲ್ಲವೋ ದ್ರವತಾ ಚೇತಸ ವಿನ ಯಾರ ಚಿತ್ತ ಹರಿಯುವುದಿಲ್ಲವೋ ಭಕ್ತಿಯಿಂದ ನನ್ನೆಡೆಗೆ ವಿನಾ ಆನಂದಾಶು ಕಲಯ ಆ ಒಂದು ಆನಂದಾಷ್ಟು ನನ್ನ ಮಾತು ಕೇಳಿದ ತಕ್ಷಣ ಎಲ್ಲಿ ಸುರಿಯುವುದಿಲ್ಲವೋ ಅದೆಲ್ಲ ಹಿಂದೆ ಶುದ್ಧೇ ಕಥಂ ಹೇಗಾದರೂ ಕೂಡ ಅವರ ಚಿತ್ತ ಶುದ್ಧವಾಗುತ್ತೆ ಯಾವತ್ತೂ ಶುದ್ಧವಾಗುವುದಿಲ್ಲ ಯಾವತ್ತೂ ಶುದ್ಧವಾಗ ಚಿತ್ತ ಶುದ್ಧಿ ಆಗುವುದಿಲ್ಲ ಭಕ್ತಿಯ ವಿನಾ ಆಶಯ ಭಕ್ತಿಯಿಂದಲ್ಲದೆ ಚಿತ್ತ ಶುದ್ಧಿ ಆಗುವುದಿಲ್ಲ ಈ ರೀತಿ ಮಾಡಿದಾಗ ಮಾತ್ರ ಅದಾಗದೆ ಅವ್ರು ಹೇಳ್ತಾರೆ ಶ್ರೀರಾಮಕೃಷ್ಣರು ಭಗವಂತ ಭಗವಂತನಿಗೋಸ್ಕರ ಅರ್ಥ ಅರ್ಥ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಣ್ಣೀರಿನಿಂದ ಹೊರಗಡೆ ಕೊಳೆಯನ್ನು ಹೋಗುತ್ತೋ ಗೊತ್ತಿಲ್ಲ ಕಣ್ಣಿನ ಕೊಳೆ ಹೋಗುತ್ತೋ ಇಲ್ಲೋ ಅದು ಬೇರೆ ವಿಷಯ ಆದರೆ ಹಿರಿದ ಕೊಳೆಯಂತೂ ಸುಳಿಯುವುದು ನಿಸ್ಸಂಶಯ ನಿಸ್ಸಂಶಯ ಯಾವ ಸಂಶಯವೂ ಇಲ್ಲ ಭಗವಂತನಿಗೋಸ್ಕರ ಅಳ್ತಾ ಇದ್ರೆ ಅಫ್ಕೋರ್ಸ್ ನಮ್ಮ ಬಾಗಿಲನ್ನು ಹಾಕೊಂಡು ನಮ್ಮ ಕೋಣೆಯ ಬಾಗಿಲನ್ನು ಹಾಕ್ಕೊಂಡು ಭಗವಂತನಿಗೋಸ್ಕರ ಅಳ್ತಾ ಇದ್ರೆ ಒಳಗಡೆ ಇರುವಂತಹ ಕಶ್ಮಲಗಳೆಲ್ಲ ತೊಳೆದು ಹೋಗ್ತವಂತೆ ಅದನ್ನೇ ಶ್ರೀರಾಮಕೃಷ್ಣ ಹೇಳುತ್ತೆ ಹೀಗೆ ಮಾಡಿ ಅವರು ಇಡೀ ತಮ್ಮ ಕುಲವನ್ನು ಪೃಥ್ವಿಯನ್ನು ಪಾವನಗೊಳಿಸ್ತಾರೆ ಅಂತಹ ಏಕಾಂತಿ ಭಕ್ತರು ನಂತರ ಏನ್ಮಾಡ್ತಾರೆ ತೀರ್ಥೀ ಕುರುವಂತೆ ತೀರ್ಥಾನಿ सुकर्मी कर्माणी सच्छास्त्री शास्त्री मूर्ण विषय तेज तीर्थी तीर्थाणी इन विषय व्याकरण रीतिया हेल्ब यावो अदे रीतिया चवी अंत प्रत्यय बता ಅತೀರ್ಥಂ ತೀರ್ ತೀರ್ಥಂ ಕುರುವಂತೀರ್ಥೀಕಿ ಹಿಂದೆ ತೀರ್ಥವಲ್ಲದ್ದನ್ನು ತೀರ್ಥಸ್ಥಾನವಲ್ಲದ್ದನ್ನು ತಮ್ಮ ಮಹಿಮೆಯಿಂದ ಮುಂದೆ ತೀರ್ಥಸ್ಥಾನವನ್ನಾಗಿ ಮಾಡುತ್ತಾರೆ ಹಾಗೆ ಹಿಂದೆ ಅಕರ್ಮವಾಗಿದ್ದನ್ನು ವ್ಯರ್ಥವಾದಂತಹ ಕರ್ಮವನ್ನು ತಾವು ಮಾಡುವುದರೊಂದಿಗೆ ತಮ್ಮ ಮಹಿಮೆಯಿಂದ ಒಳ್ಳೆಯ ಕರ್ಮವನ್ನಾಗಿ ಪರಿವರ್ತಿಸುತ್ತಾರೆ ಹಾಗೆ ಇಲ್ಲಿಯವರೆಗೂ ಆ ಶಾಸ್ತ್ರಕ್ಕೆ ಬೆಲೆಯೇ ಇಲ್ಲ ಅಂತಹ ಬೆಲೆಯಿಲ್ಲದಂತಹ ಶಾಸ್ತ್ರಕ್ಕೆ ತಮ್ಮ ಜೀವನದ ನಡವಣಿಯಿಂದ ಆ ಶಾಸ್ತ್ರವನ್ನು ಆಹಾ ಜನರ ಬಾಯಿಯಲ್ಲಿ ಎಂತಹ ಶಾಸ್ತ್ರ ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ ಇದರಲ್ಲಿರುವುದ್ರಲ್ಲ ನಮಗೆ ನಮ್ಮ ಜೀವನಕ್ಕೆ ಉಪಯೋಗವಾಗುತ್ತೆ ಅಂತ ಅನಿಸಬೇಕು ಆ ಶಾಸ್ತ್ರವನ್ನು ನೋಡಿ ಹಾಗೆ ಮಾಡಲಾಗುತ್ತೆ ಸಚ್ಚಾಸ್ತ್ರೀಕರುವಂತೆ ಶಾಸ್ತ್ರ ಇದನ್ನು ಹೇಳಿದ್ದಾರೆ ಈ ತೀರ್ಥ ಅನ್ನುವಂತಹ ಒಂದು ಶಬ್ದ ಹೇಗೆ ಬಂತು ಅನೇಕ ರೀತಿಯಲ್ಲಿ ನಮ್ಮಲ್ಲಿ ರೂಢಿಯಲ್ಲಿದೆ ದೇವಸ್ಥಾನದಲ್ಲಿ ಕೊಡುವಂತಹ ಭಗವಂತನ ಕಾದೋದಕ್ಕೂ ತೀರ್ಥ ಅಂತ ಹೇಳ್ತಾರೆ ನಾವು ತೀರ್ಥ ಯಾತ್ರೆ ಮಾಡ್ತೇವೆ ತೀರ್ಥ ಯಾತ್ರೆ ಆ ಯಾತ್ರೆ ಮಾಡುವ ಒಂದು ಸ್ಥಳಕ್ಕೂ ಕೂಡ ಎಂತಹ ಸ್ಥಳಗಳಿದೆಯೋ ಅದಕ್ಕೂ ಕೂಡ ತೀರ್ಥ ಅಂತ ಹೇಳ್ತಾರೆ ಹೀಗೆ ಅನೇಕ ಅರ್ಥಗಳಲ್ಲಿ ಈ ತೀರ್ಥ ಬಳಸಲ್ಪಟ್ಟಿದೆ ಆದರೆ ಇದರ ಎಲ್ಲ ಹಿಂದುಗಡೆ ಇರ್ತಕ್ಕಂಥ ಅರ್ಥ ಒಂದೇ ಏನು ಅಂದ್ರೆ ತ್ರಿ ಪ್ಲವನ ತರಣಯೋಹೋ ಅಂತ ಒಂದು ಬಾತು ಸಂಸ್ಕೃತದಲ್ಲಿ ತ್ರಿ ಅಂತ ದೀರ್ಘ ಋಕಾರ ತ್ರಿ ಪ್ಲವನ ತರಣಯೋಹೋ ಅಂತ ಅರ್ಥ ಅಂದ್ರೆ ಏನು ಅಂದ್ರೆ ದಾಟಿಸುವುದು ಅಂತ ತೀರ್ಯತೆ ಅನೇನ ಇಲ್ಲಿ ತೀರ್ಥ ಯಾವುದರಿಂದ ಮನುಷ್ಯರು ಸಂಸಾರದ ಬೇಗಯಿಂದ ಅವಿಮುಕ್ತರಾಗುತ್ತಾರೆಯೋ ವಿಮುಕ್ತರಾಗುತ್ತಾರೆಯೋ ಅಂತಹದೆಲ್ಲವೂ ತೀರ್ಥ ಅಂತಹದ್ದೆಲ್ಲವೂ ತೀರ್ಥ ನಿಮಗೆ ಅತ್ಯಂತ ಶ್ರದ್ಧೆ ಇದ್ರೆ ಭಗವಂತನ ಪಾದೋಕದ ಪಾದೋಲಕವನ್ನ ಒಮ್ಮೆ ನಾನು ಕುಡಿದ್ರೆ ಸಾಕು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು ನನಗೆ ಪುನಃ ಜನ್ಮ ಇಲ್ಲ ಅಂತ ಅಂತಹ ಶ್ರದ್ಧೆಯಿಂದ ಇದ್ರೆ ತೀರ್ಥ ತೀರ್ಥ ಅಷ್ಟು ಶ್ರದ್ಧೆ ಇರಬೇಕು ಅದು ಎಷ್ಟು ನಿಜವೂ ಸುಳ್ಳು ಗೊತ್ತಿಲ್ಲ ಒಂದು ಕತೆ ಹೀಗೆ ಗೊತ್ತಾಗುತ್ತೆ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಶ್ರೀ ಕೃಷ್ಣದೇವರಾಯನ ಕೊಲ್ಲಿಕ್ಕೆ ಅಂತ ಹೇಳಿಬಿಟ್ಟು ಕೆಲವರು ಆ ದೇವಸ್ಥಾನದ ಅರ್ಚಕನಿಗೆ ತೀರ್ಥದಲ್ಲಿ ವಿಷವನ್ನು ಬೆರೆಸಿ ರಾಜನಿಗೆ ಕೊಟ್ಬಿಡು ಅಂತ ಹೇಳಿ ವೈರಿಗಳು ಕೊಡ್ತಾರಂತೆ ಆದರೆ ಕೃಷ್ಣದೇವರಾಯನಿಗೆ ಅತ್ಯಂತ ಶ್ರದ್ಧೆ ಭಗವಂತನಿಗೆ ಅತ್ಯಂತ ಶ್ರದ್ಧೆ ಆ ಶ್ರದ್ಧೆಯಿಂದ ಭಗವಂತನ ಪ್ರಥಾನ ಅಂತ ಹೇಳ್ಬಿಟ್ಟು ಕುಡಿತಾನೆ ಅವನಿಗೆ ಏನೂ ಆಗೋದು ಏನೂ ಆಗುದಿಲ್ಲ ಹಾಗೆ ಯಾರಲ್ಲಿ ಶ್ರದ್ಧೆ ಇರ್ತದೋ ಆ ಶ್ರದ್ಧೆ ಇದ್ರೆ ಅದು ದಾಟಿಸ್ತದೆ ಆ ತೀರ್ಥ ಅಂತಕ್ಕಂಥದ್ದು ದಾಟಿಸ್ತದೆ ಈ ದಾಟಿಸುವಿಕೆ ದಾಟುವುದು ಸಂಸಾರದಿಂದ ದಾಟಿಸುವುದು ಪಾರಾಗುವುದಕ್ಕೆ ತೀರ್ಥ ಅಂತ ಹೇಳ್ತಾರೆ ಹೀಗಾಗಿ ಈ ತೀರ್ಥ ಇದೆಯಲ್ಲ ಇದು ಹೇಗೆ ಉಂಟಾಯಿತು ಅಂದ್ರೆ ಒಂದಲ್ಲ ಒಂದು ತೀರ್ಥವನ್ನು ಯಾವುದೇ ತೀರ್ಥದ ನೀವು ಚರಿತ್ರೆಯನ್ನು ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ಭಕ್ತರ ಕೈವಾಡ ಇದ್ದೇ ಇರ್ತದೆ ಭಕ್ತರು ಇಲ್ಲದೆ ಹೋದರೆ ತೀರ್ಥವೇ ಇಲ್ಲ ಆದ್ರಿಂದಲೇ ಎಂತಹ ಸಾಮಾನ್ಯವಾದಂತಹ ಒಂದು ಭೂಮಿಯನ್ನು ಕೂಡ ಈ ಭಕ್ತರು ತಮ್ಮ ಮಹಿಮೆಯಿಂದ ಭಕ್ತಿಯಿಂದ ತೀರ್ಥ ಸ್ಥಾನವನ್ನಾಗಿ ಮಾಡುವಂತಹ ಮಹಿಮೆ ಅವರಿಗಿದೆ ಇದು ಭಕ್ತರ ವೈಶಿಷ್ಟ್ಯ ಏಕಾಂಗಿ ಭಕ್ತರ ವೈಶಿಷ್ಟ್ಯ ಇದೆ ಅತೀರ್ಥಂ ತೀರ್ಥೀಕಿ ಅಭೂತ ತದ್ಭಾವೆ ಅಂತ ಹೇಳ್ತಾರೆ ಹಿಂದೆ ಇಲ್ಲದ್ದನ್ನು ಮಾಡುವುದು ಅದಕ್ಕೆ ಅತೀರ್ಥೀರ್ಥೀಕುರುವನು ಪುಂಡಲೀಗ ಆ ಭಕ್ತ ಎಲ್ಲೇ ಹೋಗಿದಿದ್ರೆ ಪಂಡ್ರಾಪುರಕ್ಕೆ ಇಷ್ಟು ಜನ ಎಲ್ಲಿ ಹೋಗ್ತಿದ್ರು ಆ ಯಶೋದೆ ಇಲ್ಲೆ ಹೋಗಿದಿದ್ರೆ ಬೃಂದಾವನಕ್ಕೆ ಇಷ್ಟು ಜನ ಎಲ್ಲಿ ಹೋಗ್ತಿದ್ರು ಆ ವಸುದೇವ ದೇವತೆ ಎಲ್ಲದೇ ಹೋಗಿದ್ರೆ ತಮ್ಮ ತ ಹಿಂದಿನ ಜನ್ಮದ ದೀರ್ಘಕಾಲದ ತಪಸ್ಸಿನಿಂದ ಭಗವಂತನನ್ನು ಹೊಲಿಸಿಕೊಂಡು ನಮ್ಮ ಪುತ್ರ ಜಂತು ಅಂತ ಹೇಳದೇ ಹೋಗಿದ್ರೆ ಅವನು ಹೊಟ್ಟೆಗೆ ಹೋಗಿದ್ರೆ ಬೇರೆ ಎಲ್ಲೋ ಹೊಟ್ಟಿದ್ದರೆ ಆ ಪ್ರದೇಶ ತೀರ್ಥವಾಗ್ತಿತ್ತೆ ಕುರು ಮಹಾರಾಜ ಇಡೀ ಭೂಮಿಯನ್ನ ಉತ್ತು ಉತ್ತು ಅಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ಪ್ರತಿಜ್ಞೆಯನ್ನು ಮಾಡದೇ ಹೋಗಿದ್ರೆ ಅದು ಅವನ ಕ್ಷೇತ್ರವಾಗಿ ಕುಕ್ಷೇತ್ರವಾಗಿ ಇಂದು ಇರ್ತಿತ್ತೇನು ಹೀಗೆ ಯಾವುದೇ ತೊಗೊಳ್ಳಿ ಗೋಕರ್ಣ ಮಹಾಭಕ್ತನಾದಂತಹ ರಾವಣ ಅವನು ಅಲ್ಲಿ ಆ ಆತ್ಮಲಿಂಗವನ್ನು ಇಡದೆ ಸಂಧ್ಯಾವನ್ನೇ ಮಾಡದೆ ಹಾಗೇ ಲಂಕಿಗೆ ಹೊರಟು ಹೋಗ್ಬಿಟ್ಟಿದ್ದಿದ್ರೆ ಅಲ್ಲಿ ಇಂದು ನಮಗೆ ಆ ಗೋಕರ್ಣ ಸಿಕ್ಕಿತ್ತೇನು ಇದೆಲ್ಲ ಆಲೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಪ್ರತಿಯೊಂದು ತೀರ್ಥದ ಹಿಂದೆಯೂ ಕೂಡ ಈ ಭಕ್ತಿ ಕೈವಾಡ ಇದೆ ಭಕ್ತರ ಕೈವಾಡವಿದೆ ಭಕ್ತರ ಹಿಂದೆ ಹೋದ್ರೆ ಆಗುವುದೇ ಇಲ್ಲ ಒಮ್ಮೆ ಗಂಗೆ ದೇವ ನದಿ ಪೂರ ನದಿ ಗಂಗೆ ಭೂಲೋಕಕ್ಕೆ ಬಂದು ಅನೇಕ ಜನರ ಪಾಪಗಳನ್ನು ತೊಳೆದು ತೊಳೆದು ಏನಾಯಿತು ಅಂದರೆ ಆಕೆ ಆಕೆ ಪಾಪವನ್ನು ತುಂಬ ಹೊತ್ಕೊಂಡ್ಬಿಟ್ಟು ಅವಳಿಗೆ ಭಯವಾಯಿತು ಭಯವಾಗಿ ಶುರುವಾಯಿತು ಇನ್ನು ನಾನು ವಾಪಸ್ ಹೋಗ್ತೀನೋ ಇಲ್ವೋ ಅಲ್ಲಿಗೆ ಅಂತ ಇಲ್ಲೇ ಇರ್ಬೇಕಲ್ಲ ಆಕೆ ಭಗೀ ಭಗೀರಥನನ್ನ ಪ್ರಶ್ನೆ ಮಾಡ್ತಾಳೆ ನನ್ನ ಉದ್ಧಾರ ಹೇಗೆ ನಾನೇನೋ ಇಂತಹ ಪಾಪಿಗಳ ಉದ್ಧಾರವನ್ನು ಮಾಡ್ತೇನೆ ಅದಕ್ಕೋಸ್ಕರ ಇದರಿಂದ ಬಂದು ದೇವಲೋಕನ ಬಂದಿದ್ದೇನೆ ಭಗವಂತನ ಪಾದದಿಂದ ಉತ್ಪತ್ತಿಯಾಗಿದ್ದೇನೆ ಶಿವನ ಜಟೆಯಿಂದ ಬಂದಿದ್ದೇನೆ ಆದ್ರೆ ನನ್ನ ಉದ್ಧಾರ ಆಗ ಭಗೀರಥ ಸುಂದರವಾಗಿ मातन भागवतन बरते आर श्लोक साधवो न्यासिन शांता ब्रह्मीष्ट लोकपावना अघम अघम अंग गेन बेड़ याके साधु ನ್ಯಾಸಿನಃ ಸನ್ಯಾಸಿಗಳಿದ್ದಾರೆ ಶಾಂತ ತಮ್ಮ ಮನಸ್ಸನ್ನು ಸಮಾಜದಲ್ಲಿ ನಿಲ್ಲಿಸಿದಂತಹ ಶಾಂತವಾಗಿ ಮಾಡಿದಂತಹವರು ಬರ್ತಾರೆ ನಿನ್ನಲ್ಲಿಗೆ ಬ್ರಹ್ಮಿಷ್ಠ ಯಾರು ಬ್ರಹ್ಮದಲ್ಲಿ ನೆಲೆಸಿದ್ದಾರೋ ತಮ್ಮ ಮನಸ್ಸನ್ನು ನೆಲೆ ನಿಲ್ಲಿಸಿದ್ದಾರೋ ಅಂತವರು ಬರ್ತಾರೆ ನಿನ್ನ ಬಳಿಗೆ ಲೋಕ ಪಾವನಾ ಇಡೀ ಲೋಕವನ್ನೇ ಪಾವನ ಮಾಡುವ ನಿನ್ನ ಬಳಿಗೆ ಬರ್ತಾರೆ ಹರಂತಿ ಅಘವಂತೆ ನಿನ್ನ ಪಾಪವನ್ನು ಅವರು ಅಪಹರಿಸ್ಕೊಡ್ತಾರೆ ನಿನ್ನ ಪಾಪವನ್ನ ಅವರು ಅಪಹರಿಸುತ್ತಾರೆ ಅಂಗಸಂಗ ನಿನ್ನಲ್ಲಿ ಮಿಂದು ನಿನ್ನೊಂದಿಗೆ ತಮ್ಮ ಅಂಗವನ್ನ ಅವರು ಕೊಡುವುದರೊಂದಿಗೆ ನಿನ್ನಲ್ಲಿ ಸ್ನಾನ ಮಾಡುವುದರೊಂದಿಗೆ ಅವರು ನಿನ್ನೆಲ್ಲ ಪಾಪವನ್ನು ನುಂಗಿ ಹಾಕಿಬಿಡ್ತಾರ ತೇಷು ಆಸ್ತೆಗಿತ್ ಹಳ್ಳಿ ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಆ ಭಗವಂತ ಮನೆ ಮಾಡಿಕೊಂಡಿದ್ದಾರೆ ಯಾವಾಗ ಭಗವಂತ ಮನೆ ಮಾಡ್ಕೊಂಡಿದ್ದಾರೋ ಈ ಸಾಧುಗಳು ಈ ಸಂತರು ಈ ಸನ್ಯಾಸಿಗಳು ಈ ಭಗವದ್ಭಕ್ತರು ಈ ಬ್ರಹ್ಮಿಷ್ಠರು ಅಲ್ಲಿ ಉಪಕರಣಗಳಾಗಿ ಹೋಗ್ತಾರೆ ಉಪಕರಣಗಳಾಗಿ ಇನ್ಸ್ಟ್ರೂಮೆಂಟ್ ಆಗಿ ಹೋಗ್ತಾರೆ ಅದಕ್ಕೋಸ್ಕರ ಸಾಧುಗಳಿಗೆ ತೀರ್ಥಕ್ಷೇತ್ರ ಬೇಕಾಗಿಲ್ಲ ತಮಗೆ ಬೇಕಾಗಿಲ್ಲ ಹಾಗಿದ್ರೆ ಅವ್ರು ಯಾಕೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದ್ರೆ ಅದಕ್ಕೂ ಕೂಡ ಭಾಗವತದಲ್ಲೇ ವಿದುರ ವಿದುರನಿಗೆ ಯುದಿರ ಹೇಳ್ತಕ್ಕ ಹೇಳ್ತಕ್ಕಂತಹ ಮಾತು ಒಂದನೇ ಅಧ್ಯಾಯ ಒಂದನೇ ಸ್ಕಂದ ಹದಿಮೂರನೇ ಅಧ್ಯಾಯ ಪತ್ನೇ ಶ್ಲೋಕದಲ್ಲಿ ಹೇಳ್ತಕ್ಕ ಭಗವದ್ವಿಧ ನಿನ್ನಂತಹ ಭಾಗವತಾ ಅಂದರೆ ಭಕ್ತರು ಭಾಗವತರು ಕೀರ್ತಿಭೂತಾ ಸ್ವಯಂ ವಿಭೋ ಹೇ ವಿಭುವೆ ಹೇ ಮಹಾತ್ಮನೇ ನಿನ್ನಂತಹ ಭಾಗವತರು ಸ್ವಯಂ ಏನೋ ಕೀರ್ತಿ ಭೂತಾ ಎಲ್ಲ ತೀರ್ಥಗಳ ಸಂಗಮರು ನಿಮ್ಮ ಶರೀರವೇ ತೀರ್ಥ ಹೀಗಾಗಿ ತೀರ್ಥಿ ತೀರ್ಥಾನಿ ಇಲ್ಲ ಹಾಕೊಂಡಿದ್ವಿ ನಾಡಿನ ತೀರ್ಥಿ ಕುರುವಂತೆ ತೀರ್ಥಾನಿ ಸ್ವಾಂತಸ್ತೇನ ಗದಾಭೃತ ಅವ್ರೇನ್ ಮಾಡ್ತಾರೆ ಇಂತಹ ತೀರ್ಥ ಕ್ಷೇತ್ರಗಳಲ್ಲಿ ಹೋಗ್ತಾ ಅಲ್ಲಿರ್ತಕ್ಕಂತಹ ತೀರ್ಥವನ್ನ ನೀರನ್ನ ಅವರು ತೀರ್ಥ ಸ್ಥಾನವನ್ನಾಗಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅದಕ್ಕೆ ಕಾರಣವೇನು ಅಂದರೆ ಸ್ವಾಂತಸ್ತೇನ ತಮ್ಮೊಳಗೆ ವಾಸಿಸುತ್ತಿರುವಂತಹ ಗದಾಭೃತ ಗದಾಭೃತ್ ಅಂದರೆ ವಿಷ್ಣು ಗದೆಯನ್ನು ಎತ್ಕೊಂಡಿರತಕ್ಕಂಥವನು ಅವನನ್ನ ಅವರು ಹೃದಯದಲ್ಲಿ ಎತ್ಕೊಂಡಿದ್ದಾರೆ ಹೀಗಾಗಿ ಅವರು ಆ ಗದಾಧರನನ್ನ ಹೃದಯದಲ್ಲಿ ಎತ್ಕೊಂಡು ತೀರ್ಥದಲ್ಲಿ ಮುಳುಗು ಹಾಕಿದಾಗ ತಮ್ಮೊಂದಿಗೆ ಅವನನ್ನು ಮುಳುಗು ಹಾಕಿದಾಗ ಏನಾಗುತ್ತೆ ಆ ತೀರ್ಥ ತೀರ್ಥವಾಗುತ್ತೆ ತೀರ್ಥಸ್ಥಾನವಾಗುತ್ತೆ ತೇಷಾಂ ವಿಜರತಾಂ ಪದಭ್ಯಾಂ ತೀರ್ಥಾಂ ಪಾವನೆಚ್ಛಯ ಭೀತಸ್ಯ ರೋಚೇತ ತಾವಕಾನ ಸಮಾಗಮಃ ನಾಲ್ಕನೆಯ ಸ್ಕಂದದಲ್ಲಿ ಮೂವತ್ತನೇ ಅಧ್ಯಾಯದಲ್ಲಿ ಬರ್ತಿದೆ ತೇಷಾಂ ವಿಚರತ ಪದಭ್ಯಾಂ ತೀರ್ಥಾನ ತಮ್ಮ ಕಾಲುಗಳ ನಡಿಗೆಯಿಂದಲೇ ಒಂದು ತೀರ್ಥಸ್ಥಾನದಿಂದ ಇಂದು ತೀರ್ಥಸ್ಥಾನಗಳಿಗೆ ನಡೆದಾಡುತ್ತಾ ಅಂತಹ ಕಾಲುಗಳು ಯಾವುದಕ್ಕೆ ಪಾವನೆಚ್ಛಯ ಅಂತಹ ತೀರ್ಥಸ್ಥಾನವನ್ನ ಪಾವನ ಮಾಡುವಂತಹ ಇಚ್ಛೆಯಿಂದ ಪಾವನ ಮಾಡುವಂತಹ ಇಚ್ಛೆಯಿಂದ ಯಾಕೆ ಅವರಿಗೇನು ಇದಿಲ್ಲ ಅವರು ಕೇವಲ ಉಪಕರಣ ಒಳಗಡೆ ಇರ್ತಾನಲ್ಲ ಹರಿ ಅವನು ಬ್ರಾಮಯನ್ ಸರ್ವಾಭೂತಾನಿ ನಿರ್ದೇಶನ ತಿಳ್ತೀವಿ ಬ್ರಾಮಯನ್ ಸರ್ವಾಭೂತಾನಿ ಯಂತ್ರಾರೂಢ ಮಾಯ ಯಂತ್ರದಂತೆ ಅವನು ಇನ್ಸ್ಟ್ರೂಮೆಂಟ್ ಕೆಲಸ ಮಾಡ್ತಾ ಇದನ್ನು ನೋಡೋ ಅಲ್ಲಿ ಹೋಗೋ ನಿನ್ನ ಅಗತ್ಯ ಅಲ್ಲಿದೆ ನೋಡಿ ಇಲ್ಲಿ ಹೋಗು ಈ ತೀರ್ಥಕ್ಕೂ ಇಲ್ಲಿ ಅಗತ್ಯ ಇದೆ ಅಲೋ ಅವನಿ ಕೇಂದ್ರ ನಡೆಯುವಂತಹ ಇವರು ಮರುಮಾತಿಲ್ಲದೆ ಅಲ್ಲಿ ಹೋಗ್ತಾರೆ ಮರುಮಾತಿಲ್ಲದೆ ಅಲ್ಲಿ ಹೋಗ್ತಾರೆ ಹಾಗೆ ಭೀತಸ್ಥೆ ಖಿನ್ನ ರೋಚೇತ ತಾವಕಾನ ಸಮಾಗಮ ಯಾರು ಸಂಸಾರದ ಸಂಸಾರದ ಈ ತಾಪತ್ರದಿಂದ ಹೆದರಿದ್ದಾರೆಯೋ ನಿಮ್ಮಂತವರ ಸಮಾಗಮದಿಂದ ಅವ್ರು ಯಾಕೆ ಅಂತಹ ತೀರ್ಥಕ್ಷೇತ್ರಗಳನ್ನ ಇಷ್ಟಪಡುವುದಿಲ್ಲ ನಿಜವಾಗಿಯೂ ಅದೆಲ್ಲ ಹೋಗ್ತಾರೋರು ಯಾಕೆಂದ್ರೆ ಅಲ್ಲಿ ನೀವು ಸಿಗ್ತೀರಾ ಅಂತ ತೀರ್ಥಕ್ಷೇತ್ರಗಳಿಗೆ ಒಮ್ಮೆ ಹೋದಾಗ ಏನಾಗುತ್ತೆ ಅಲ್ಲಿ ನಮಗೆ ಆ ಭಗವಂತನ ಕುರಿತ ಅಂತ ಮಹಿಮೆಯನ್ನ ಓ ಇಂತಹ ಭಕ್ತನಿಂದ ಈಗ ಉಂಟಾಯಿತು ಅಂತ ಅಸೋಸಿಯೇಷನ್ ಆಫ್ ಥಾಟ್ಸ್ ಅಸೋಸಿಯೇಷನ್ ಆಫ್ ಥಾಟ್ಸ್ ಬರುತ್ತೆ ಆ ಆಲೋಚನೆ ಬರುತ್ತೆ ಆಹಾ ಇಲ್ಲಿ ಹೀಗೆ ಇಲ್ಲಿ ಈ ರೀತಿ ನಡೀತು ಇಲ್ಲಿ ಈ ರೀತಿ ನಡೀತು ಇಲ್ಲಿ ಗಣಪತಿ ಈ ರೀತಿ ಸುತ್ತಾಕದಾ ಆಹ್ ಅವ್ನ ನಡೆದಂತಹ ಜಾಗ ನೋಡಿ ಎಷ್ಟು ಪವಿತ್ರವಾಗಿತ್ತು ಇಲ್ಲಿ ಆ ಗಯಾಸುರಂತಹ ರಾಕ್ಷಸ ಭಕ್ತಿಯಿಂದ ಭಗವಂತನ ಬೇಡ್ಕೊಂಡ ಇದು ಪರವು ಪವಿತ್ರವಾಗಬೇಕು ಯಾರಲ್ಲಿ ಪಿಂಡ್ಯ ಪ್ರದಾನ ಮಾಡ್ತವರೋ ಅಂತಹ ಪಿತೃಗಳೆಲ್ಲವೂ ಕೂಡ ಮುಕ್ತಿಯನ್ನ ಪಡಿಬೇಕು ನನ್ನ ತಲೆ ಮೇಲೆ ಕಾಲಿಡೀ ಎರಡೂ ಕಾಲಿಟ್ಟ ಭಗವಂತ ಗಯಾ ಅಂತ ಗಯಾ ಗಯಾಸುರಾವ್ನು ಗಯಾ ಅಸುರಾವ್ನು जातिदाय बिट भक्त अवे सपरेंट जा भगवतन जाति भगवंत जाति हीदल आगवंत तुम हम भगवंतार मंगलानाश मंगल मंगलानाश मंगल ಈ ಜಗತ್ತಿನಲ್ಲಿ ಏನೇನು ಮಂಗಲ ಮಮ್ ಗಲಗತಿ ಮಮ್ ಪಾಪಂ ಗಲಗತಿ ನಾಶಯತಿ ಪಾಪವನ್ನು ನಾಶ ಮಾಡ್ತಾನೆ ಆದ್ರಿಂದ ಮಂಗಲ ಮಂಗಲಗಳಿಗಲ್ಲವೂ ಮಂಗಲ ಹೀಗಾಗಿ ಅಂತಹ ಮಂಗಲಾನ ಮಂಗಲಮ್ಮನ್ನು ಹೃದಯದಲ್ಲಿ ಹೊತ್ಕೊಂಡವರು ಇನ್ನೆಷ್ಟು ಮಂಗಲ ಅಂತ ಹೀಗೆಯೇ ಅವರಿಂದ ಈ ತೀರ್ಥಗಳು ಉದ್ಭವ ಆಗ್ತವೆ ಅಂತ ಆದರೆ ಈ ತೀರ್ಥಗಳು ಹೇಗೆ ಅವರಿಂದ ಉದ್ಭವ ಆಗ್ತವೆ ಹೇಗೆ ಉದ್ಭವ ಆಗ್ತವೆ ಅಂದರೆ ಅವರು ತಮ್ಮ ಜೀವನದಲ್ಲಿ ಅನೇಕ ಆಚರಣೆಗಳನ್ನ ಮಾಡಿರ್ತಾರೆ ಸುಮ್ಮನೆ ಅಲ್ಲ ನಾವು ಒಂದನೇ ಶ್ರೀರಾಮ್ ಕೃಷ್ಣ ಹೇಳಿದ್ದೆ ನಾನು ಅಡಿಗೆಯನ್ನು ಕಷ್ಟಪಟ್ಟು ಮಾಡಿದ್ದೇನೆ ಊಟ ಮಾಡಿದ ಸಾಕು ಅಂತ ನಾನು ಎರಕ ಹೊಯ್ದಿದ್ದೇನೆ ನಾನು ಒಂದು ಕಷ್ಟಪಟ್ಟು ಒಂದು ಮೂಸೆಯನ್ನು ತಯಾರು ಮಾಡಿದ್ದೇನೆ ಒಂದು ಮೌಡನ್ನ ತಯಾರು ಮಾಡಿದ್ದೇನೆ ನೀವು ಅದಕ್ಕೆ ಎರಕ ಹೊಯ್ದರೆ ಸಾಕು ಅಂತ ಹಾಗೆ ಈ ಭಗವದ್ ಭಕ್ತರು ಈ ಸಂತರು ಈ ಸಾಧುಗಳು ಈ ಆ ಬ್ರಹ್ಮಿಷ್ಣರು ಏನ್ ಮಾಡಿದ್ದಾರೆ ತಮ್ಮ ಜೀವನವನ್ನೇ ತೀರ್ಥಸ್ಥಾನವನ್ನಾಗಿ ಮಾಡ್ಕೊಂಡಿದ್ದಾರೆ ಹೇಗೆ ಜ್ಞಾನಂ ತೀರ್ಥಂ ಕ್ಷಮಾ ತೀರ್ಥಂ ತೀರ್ಥ ಇಂದ್ರಿಯ ನಿಗ್ರಹ ಜ್ಞಾನವನ್ನು ಸಂಪಾದನೆ ಮಾಡಿ ಜ್ಞಾನ ಅಂಬೋದೇ ತೀರ್ಥ ಯಾರಲ್ಲಿ ಆ ಬ್ರಹ್ಮಜ್ಞಾನ ಉಂಟಾಗಿದೆಯೋ ಅದೇ ತೀರ್ಥ ಬೇರೆ ಎಂದು ಹೋಗ್ಬೇಕಾಗಿಲ್ಲ ಕ್ಷಮಾತೀರ್ಥಂ ಯಾರಲ್ಲಿ ಕ್ಷಮೆ ನಿಂತಿದೆಯೋ ಕ್ಷಮಾ ಗುಣ ನಿಂತಿದೆಯೋ ಅದೊಂದು ತೀರ್ಥ ಯಾರು ಕ್ಷಮೆಯನ್ನ ಆಚರಿಸ್ತಾ ಇದ್ದಾರೋ ಆ ಜೀವನ ಪೂರ್ವಕವಾಗಿ ಅವರು ತೀರ್ಥಕ್ಷೇತ್ರವಿದ್ದಂತೆ ತೀರ್ಥ ಇಂದ್ರಿಯ ನಿಗ್ರಹ ಯಾರು ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಂಡಿದ್ದಾರೆಯೋ ಅವರು ತೀರ್ಥಕ್ಷೇತ್ರ ಹಾಗೆಯೇ ಸರ್ವಭೂತ ದಯಾತೀರ್ಥಂ ಎಲ್ಲ ಭೂತಗಳಲ್ಲಿಯೂ ದಯೆಯನ್ನ ಇಡುವುದು ಅದೊಂದು ತೀರ್ಥ ಈ ಸಾಧುಗಳು ಸರ್ವಭೂತ ಹಿತೇರಥಾ ಭಗವದ್ಗೀತೆ ಹೀಗಾಗಿ ಅವರು ತೀರ್ಥಿಭೂತರು ಮತ್ತೆ ಸತ್ಯಂ ತೀರ್ಥಂ ಸುಳ್ಳಾಡುವುದೇ ಇಲ್ಲ ಅವರು ಕನ್ಸ್ನಲ್ಲೂ ಕೂಡ ಸುಳ್ಳಾಡುವುದಿಲ್ಲ ಹೀಗಾಗಿ ಸತ್ಯವೆಂಬಂತಹ ತೀರ್ಥವನ್ನು ಅವರು ಆಚರಿಸುವುದರಿಂದ ಜೀವನದಲ್ಲಿ ತಥಾ ಆರ್ಜವಂ ಪ್ರಾಮಾಣಿಕತೆಯನ್ನು ಅವರ ಜೀವನದಲ್ಲಿ ಪಾಲಿಸುವುದರಿಂದ ರುಚುತ್ವವನ್ನು ಮನಸ್ಸೇಕಂ ಕಾಗೇನ ಗೇಕಂ ನಂತರ ಕರ್ಮಣಿ ಏಕಂ ಅದೊಂದು ಶ್ಲೋಕ ಬರುತ್ತೆ ಸಾಧುಗಿಡದಲ್ಲಿ ಆ ರೀತಿ ಅಂದರೆ ಬೇರೆಯವರು ಮನಸಿ ಅನ್ಯ ಕರ್ಮಣಿ ಅನ್ಯಃ ವಾಚ ಅನ್ಯ ಹಾಗೆ ವಚತಿ ಅನ್ಯ ಹೀಗೆ ಅದು ಇಲ್ಲಿ ಆರ್ಜವ ಅಂತ ಹೇಳಿದ್ರೆ ನೇರ ಹರಡಬೇಕು ಋಜುತ್ವ ಅಂದರೆ ಹೀಗೆ ಸರಳಬೇಕು ಆರ್ಜವ ಪ್ರಾಮಾಣಿಕತೆ ಸರಳತೆ ಅಂದರೆ ಇದು ದಾನಂ ತೀರ್ಥಂ ಯಾರು ದಾನವನ್ನು ಮಾಡ್ತಾ ಇದ್ದಾನೆಯೋ ಸತತವಾಗಿಯೋ ಅವನು ತೀರ್ಥೀಭೂತ ಧಮಸ್ತೀರ್ಥಂ ಯಾರು ಇಂದ್ರಿಯ ಇಂದ್ರಿಯವನ್ನು ನಿಗ್ರಹಿಸಿದ್ದಾನೆಯೋ ಭಾಷ್ಯ ಇಂದ್ರಿಯವನ್ನು ನಿಗ್ರಹಿಸಿದ್ದಾನೆಯೋ ಅವನು ತೀರ್ಥ ಅವನೇ ತೀರ್ಥ ಸಂತೋಷ ತನ್ನ ಜೀವನದಲ್ಲಿ ಸಂತೋಷವನ್ನು ಆಚರಣೆ ಮಾಡಿದ್ದಾನೆಯೋ ಸಂತೋಷ ಅಂದ್ರೆ ಏನು ಭಗವಂತ ಕೊಟ್ಟಲ್ಲಿ ತೃಪ್ತಿ ಬೇಕು ಅಂತ ಅವನ ಮನಸ್ಸಿಗೆ ಅನ್ಸೋದೇ ಇಲ್ಲ ಯಾವತ್ತು ಬೇಕು ಅಂದ್ರೆ ಕಡಿಮೆ ಆಗಿದೆ ಅಂತ ಅರ್ಥ ಕಡಿಮೆ ಆಗಿದೆ ಅಂದ್ರೆ ಅತೃಪ್ತಿ ಇದೆ ಅಂತ ಅರ್ಥ ಬೇಕು ಅಂತ ಅವನ ಮನ್ಸಿಗೆ ಅನ್ನೋದೇ ಇಲ್ಲ ಎಲ್ಲದರಲ್ಲೂ ತೃಪ್ತಿ ಅವನು ಆದ್ರಿಂದ ಸಂತೋಷ ಆ ಸಂತೋಷವನ್ನು ಯಾರು ಆಚರಿಸಿದ್ದಾನೆ ಜೀವನದಲ್ಲಿ ಅವನು ತೀರ್ಥ ಉಚ್ಚತೆ ಬ್ರಹ್ಮಚರ್ಯಂ ಪರಂ ತೀರ್ಥಂ ಯಾರು ಬ್ರಹ್ಮಚರ್ಯವನ್ನು ಆಚರಿಸಿದ್ದಾನು ಅದೊಂದು ಪರಮ ತೀರ್ಥ ಅದು ಅಹಿಂಸಾ ತೀರ್ಥಂ ಉಚ್ಚತೆ ಅಹಿಂಸೆಯನ್ನು ಯಾರು ತನ್ನ ಜೀವನದಲ್ಲಿ ಆಚರಿಸುತ್ತಾನೆಯೋ ಅದು ತೀರ್ಥ ಇದೆಲ್ಲ ಸಂತರ ಲಕ್ಷಣ ಅಸ್ತೇಯಂ ಅಪರಂ ತೀರ್ಥಂ ಯಾರು ಕಳ್ಳತನವನ್ನು ಮಾಡಿಲ್ಲವೋ ಮನಸ್ಸಿನಿಂದ ಕೂಡ ಇನ್ನೊಬ್ಬರ ವಸ್ತುವನ್ನು ಅಪರಿಸಿಲ್ಲವೋ ಅಂತವರು ತೀರ್ಥರು ಅದ್ರೋಹ ತೀರ್ಥಂ ಉಚ್ಚತೆ ಇನ್ನೊಬ್ಬರಿಗೆ ದ್ರೋಹವನ್ನು ಮಾಡದೇ ಇರತಕ್ಕಂಥದ್ದು ಅದೊಂದು ತೀರ್ಥ ಶ್ರದ್ಧಾ ತೀರ್ಥಂ ಶಾಸ್ತ್ರ ವಾಕ್ಯದಲ್ಲಿ ಗುರುವಾಕ್ಯದಲ್ಲಿ ಭಗವಂತನಲ್ಲಿ ಮಂತ್ರದಲ್ಲಿ ಶ್ರದ್ಧೆ ಇಟ್ಟಿರ್ತಾರೆಯೋ ಧೃತಿ ಹೀತರಿತ ಯಾರು ನಿಶ್ಚಲವಾದಂತಹ ಮನಸ್ಸಿಂದ ಧೃತಿಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೋ ಅವರೂ ಕೂಡ ತೀರ್ಥವನ್ನ ತೀರ್ಥಿಭೂತರು ಅಂತ ತಪಸ್ತೀರ್ಥ ಉದಾಹರಣ ಯಾರು ತಪಸ್ಸನ್ನು ಆಚರಿಸಿದ್ದಾರೆಯೋ ತಪಸ್ ಅಂದರೆ ಏನು ಜೀವನದಲ್ಲಿ ಬರ್ತಕ್ಕಂತಹ ನಮ್ಮ ಪ್ರಾರಬ್ಧ ವಶದಿಂದ ಬರ್ತಕ್ಕಂತಹ ಕಷ್ಟ ಸುಖಗಳನ್ನು ಕಷ್ಟ ಸುಖಗಳನ್ನು ಹರ್ಷಗೊಳ್ಳದೆ ಉದ್ವೇಗಗೊಳ್ಳದೆ ದುಃಖಗೊಳ್ಳದೆ ಸಹಿಸಿಕೊಳ್ಳುವಂತಹ ಗುಣ ತಪಸ್ ಒಂಟಿ ಕಾಲ ಮೇಲೆ ನಿಲ್ಲೋದಲ್ಲ ಊಟ ಬಿಡೋದಲ್ಲ ದೇವರು ಸುರಿಸೋದಲ್ಲ ಮೈ ಮೇಲೆ ಹುತ್ತ ಜಟ ಜಟ ಅದು ಧರ್ಮಧ್ವಜ ಲಕ್ಷಣ ಅಷ್ಟೇ ಧರ್ಮಧ್ವಜ ಅಂದ್ರೆ ಸಂಸ್ಕೃತದಲ್ಲಿ ಧರ್ಮಧ್ವಜ ಅಂದರೆ ಕೇವಲ ಚಿಹ್ನೆಯನ್ನು ಮಾತ್ರ ಧರ್ಮದ ಚಿಹ್ನೆಯನ್ನು ಮಾತ್ರ ಇಟ್ಕೊಳ್ಳುವುದು ಧರ್ಮವನ್ನು ಆಚರಿಸುವುದಲ್ಲ ದೂರದಲ್ಲಿ ನೋಡುವಾಗೆ ಆಹಾ ಎಂತಹ ಧರ್ಮಿಷ್ಟು ಅಂತ ಅವ್ರ ಜೊತೆಗೆ ಆರು ತಿಂಗಳಿದ್ರೆ ಗೊತ್ತಾಗುತ್ತೆ ಎಂತಹ ಅಧರ್ಮಿಷ್ಟು ಅಂತ ಹಾಗೆ ತೀರ್ಥಾನಾ ಪಿತೀರ್ಥಂ ಸಂಶುದ್ಧಿ ಮನಸಃ ಪರ ಕೊನೆಗೆ ಈ ಹೇಳಿ ಸಾಕಾಗದೆ ಭಗವಂತ ಹೇಳ್ತಾನೆ ಇದೆಲ್ಲ ಏನ್ ಹೇಳ್ತೀಯ ಮನಸ್ಸಿನ ಶುದ್ಧಿ ಯಾರಿಗಾಗಿದೆಯೋ ಮನುಷ್ಯನ ಶುದ್ಧಿ ಯಾರಿಗಾಗಿದೆಯೋ ಅದು ಎಲ್ಲಾ ತೀರ್ಥಗಳಿಗೂ ತೀರ್ಥ ಅಂತ ನ ಜಲಾಪ್ಲತನೆಯ ಹಸ್ತು ಸ್ನಾತಃ ಇತ್ಯಭಿಧೀಯತೆ ಯಾರು ತೀರ್ಥ ಸ್ಥಾನಗಳಿಗೆ ಹೋಗಿ ಅಲ್ಲಿ ನೀರಿನಲ್ಲಿ ಮುಳುಗಿ ಮುಳುಗಿ ಹಾಕಿದ್ರೆ ಅದನ್ನ ತೀರ್ಥ ಅಂತ ಹೇಳುವುದಿಲ್ಲ ಅದನ್ನ ಅವನು ಸ್ನಾನ ಮಾಡ್ದ ತೀರ್ಥ ಸ್ನಾನ ಮಾಡ್ದ ಅಂತ ಹೇಳುವುದಿಲ್ಲ ಸ ಸ್ನಾತೋ ಯೋ ದಮಸ್ನಾತಃ ಸತು ಶುದ್ಧ ತಮೋ ಯಾರು ದಮವನ್ನ ಇಂದ್ರಿಯ ನಿಗ್ರಹವನ್ನ ಆಚರಿಸಿದ್ದಾನೆಯೋ ಅವನು ನಾನ ಮಾಡಿದವರಿಗಿಂತಲೂ ಅತ್ಯಂತ ಶುದ್ಧತಮ ಯೋ ಲುಬ್ಧ ಪಿಶುನಃ ಕ್ರೂರ ಯಾರು ಲೋಭಿಯೋ ಚಾಡಿಕೋರನೋ ಕ್ರೂರನೋ ಇನ್ನೊಬ್ಬರವರಿಗೆ ಯಾವುದೇ ಆಸ್ತಿ ಇಲ್ಲವೋ ಅವರನ್ನ ದ್ರೋಹದಿಂದ ಬಗೀತಾ ಇದ್ದಾನೆ ಅಂತವನು ನಾಸ್ತಿಕ ಯಾರು ಭಗವಂತನ ಶ್ರದ್ಧೆ ಇಲ್ಲವೋ ನಾಸ್ತಿಕನು ವಿಷಯಾತ್ಮಕ ಯಾರು ವಿಷಯ ಇಂದ್ರಿಯಗಳಲ್ಲಿಯೇ ಮುರುಗಿರ್ತಾನೆಯೋ ಅದರಲ್ಲೇ ಸ್ನಾನ ಮಾಡ್ತಾ ಇರ್ತಾನೆಯೋ ಅಂತ ಅರ್ಥ ವಿಷಯಾತ್ಮಕ ಅಂದ್ರೆ ಸರ್ವತೀರ್ಥೇಶ್ವರಿ ಸ್ನಾತಃ ಎಲ್ಲ ತೀರ್ಥಗಳೇ ಭಾರತದಲ್ಲೂ ಒಲ್ಲೇ ಅಂತ ಹೊರಗಡೆಯೂ ತೀರ್ಥ ಯಾವುದೇ ರೀತಿಯೋ ಅದನ್ನು ಹುಡ್ಕೊಂಡು ಮ್ಯಾಪ್ ಹಾಕಿ ಹುಡುಕಿ ಹೆಲಿಕಾಪ್ಟರ್ ಹೋಗಿ ಅದರಲ್ಲೂ ಅವನು ಡುಂಕಿ ಹಾಕಿ ಬಂದರೂ ಪಾಪೋ ಮಲಿನ ಏವಜ ಪಾಪಿಯೇ ಮಲಿನನೇ ಅಶುದ್ಧನೇ ಅಂತ ಅರ್ಥ ಸ ಶರೀರ ಮಲತ್ಯಾಗಾತ್ ನರೋ ನ ಶರೀರ ಮಲತ್ಯಾಗಾತ್ ನರೋ ಭವತಿ ನಿರ್ಮಲ ಕೇವಲ ಶರೀರದಲ್ಲಿರ್ತಕ್ಕಂತಹ ಕೊಳೆಯನ್ನು ಎಷ್ಟು ತೊಳ್ಕೊಂಡ್ರು ಕೂಡ ಅವನನ್ನು ನಿರ್ಮಲ ಅಂತ ಹೇಳುವುದಿಲ್ಲ ಪವಿತ್ರ ಅಂತ ಹೇಳುವುದಿಲ್ಲ ಮಾನಸೈಷ್ಟು ಮಲೈಹಿ ತಕ್ಕ ಭಗವತಿ ಅತ್ಯಂತ ನಿರ್ಮಲ ಯಾರಿಗೆ ಮನಸ್ಸಿನಲ್ಲಿರ್ತಕ್ಕಂತಹ ಕೊಳೆ ಅಜ್ಞಾನ ಅಂತಕ್ಕಂತಹ ಕೊಳೆ ಹೋಗಿದೆಯೋ ಭಗವಂತನ ಭಕ್ತಿ ಉದಿಸಿದೆಯೋ ಅಂತವನೇ ಅತ್ಯಂತ ಪರಿಶುದ್ಧ ಅಂತ ಹೇಳ್ಕೊಳ್ತಾನೆ ಯಾಕೆ ಹಾಗೆ ಅಂದ್ರೆ ಗಂಗಾದಿ ತೀರ್ಥೇಶು ವಸಂತಿ ಮಧ್ಯಾಹ್ ದೇವಾಲಯ ವೃಕ್ಷ ಸಂಗಾಷ್ಟ ನಿತ್ಯ ಗಂಗೆಯಲ್ಲಿ ಮತ್ತಿತರ ತೀರ್ಥಗಳಲ್ಲಿ ಅನೇಕ ಪವಿತ್ರವಾದಂತಹ ದೇವಾಲಯಗಳಲ್ಲಿ ಮರಗಳಲ್ಲಿ ಗಿಡಗಳಲ್ಲಿ ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಲ್ವೇನು ಗಂಗೆಯ ಗಂಗೆಯಲ್ಲಿ ಎಷ್ಟು ಮೀನುಗಳಿದೆ ತಿವಿಂಗ್ಲ ಇದೆ ಮೊಸಳೆ ಇದೆ ಹಾವುಗಳಿವೆ ಗಂಗೆಯ ಜಡದಲ್ಲಿ ಇರುವಂತಹ ಪರಂಪವಿತ್ರವಾದಂತಹ ದೇವಾಲಯದಲ್ಲೂ ಎಷ್ಟೊಂದು ಯಾವುದಿದೆ ಬಾವುಲಿಗಳಿದೆ ಪಾರಿವಾಡಗಳಿದೆ ಗಿಡಗಳಿದೆ ಮರದ ಮೇಲೆ ಕಪಿಗಳಿದೆ ಹಾಗಿದ್ರೆ ಅವೆಲ್ಲ ತೀರ್ಥ ವಾಸಿಗಳು ಅವನ್ನ ಮುಕ್ತವಾಗಿಬಿಡ್ತವೆ ಅಂತ ಹೇಳೋದಾದ್ರೆ ಆಗುದಿಲ್ಲ ಅವರು ಯಾಕೆ ಭಾವೋಜಿತ ಆಸ್ತೆ ಭಾವ ಇಲ್ಲ ಅದು ಅವು ಗೊತ್ತಿಲ್ಲ ನಾನು ಪವಿತ್ರವಾದ ಕಳೆದು ಇದ್ದೀನಿ ಅಂತ ನಾನು ಮರದ ಮೇಲೆ ಓದ್ಕೊಂಡಿದ್ದೀನಿ ನಾನು ನೀಧನ ಇಡ್ತಾ ಇದ್ದೇನೆ ನನಗೆ ಯಾವಾಗ ಈ ಆಹಾರ ಸಿಗುತ್ತೋ ನನಗೆ ಯಾವಾಗ ಆಹಾರ ಸಿಗುತ್ತೋ ಹೀಗಿದೆ ಇದರಲ್ಲೇ ಇರ್ತವೆ ಅವರು ನ ಫಲಂ ಲಭಂತೆ ಆ ಫಲವನ್ನು ಸಿಗುವುದಿಲ್ಲ ಆದ್ರಿಂದ ತೀರ್ಥಸ್ಥಾನಗಳನ್ನ ಭಾವ ಪರಿಶುದ್ಧಿಯಿಂದ ಹೋಗಬೇಕು ಪಿಕ್ನಿಕ್ ರೀತಿಯಲ್ಲಿ ಹೋಗಬಾರದು ಅನ್ನೋದು ತಾತ್ಪರ್ಯ ಅದಕ್ಕೋಸ್ಕರವೇ ಯಾಕೆ ಈಗ ಬೇರೆ ಧರ್ಮದವರು ನಮ್ಮ ತೀರ್ಥಕ್ಷೇತ್ರಗಳಿಗೆ ಬಂದು ಶುದ್ಧರಾಗ್ತಾರ ಅಂದ್ರೆ ಇಲ್ಲ ನಾವು ಅವರ ತೀರ್ಥಕ್ಷೇತ್ರಗಳಿಗೆ ಹೋಗಿ ಶುದ್ಧರಾಗ್ತೇವೆ ಅಂದ್ರೆ ಇಲ್ಲ ಆಗುದಿಲ್ಲ ಯಾಕಾಗುವುದಿಲ್ಲ ಭಾವವಿಹೀನ ಮನಸ್ಸಿನಲ್ಲಿ ಭಾವನೆಯೇ ಇಲ್ಲ ಮನಸ್ಸಿನಲ್ಲಿ ಭಾವನೆ ಇದ್ದರೆ ಶುದ್ಧಿ ಅಲ್ಲೇ ಮನಸ್ಸಿನಲ್ಲಿ ಭಾವನೆ ಇಲ್ಲ ಅಂದರೆ ಅದು ನಮ್ಮದೇ ದೇವಸ್ಥಾನವಾಗಿರ್ಬೋದು ಗಂಗೆಯೇ ಆಗಿರ್ಬೋದು ಯಮುನೆಯೇ ಆಗಿರ್ಬೋದು ನರ್ಮನೇ ಆಗಿರ್ಬೋದು ಪುರಾಣದಲ್ಲಿ ಎಷ್ಟೇ ಬರೆದಿರ್ಬೋದು ಶುದ್ಧಿ ಅಂತೂ ಆಗ್ಬೋದು ತೀರ್ಥೈಷ್ಠ ನ ಫಲಂ ಲಭಂತೆ ತೀರ್ಥೈಷ್ಠ ದೇವಾಲಯ ಆಯತನೇ ಇ ಪುಣ್ಯ ಇ ಅಂತಹ ಪುಣ್ಯಕರವಾದಂತಹ ದೇವಾಲಯದಲ್ಲಿ ತೀರ್ಥಗಳಲ್ಲಿ ಹೋದ್ರೂ ಕೂಡ ಯಾವ ಪ್ರಯೋಜನವೂ ಇಲ್ಲ ಹೀಗಾಗಿ ಏನ್ ಮಾಡಬೇಕು ಇದೆಲ್ಲವನ್ನು ಜೀವನದಲ್ಲಿ ಆಚರಿಸಬೇಕು ಒಂದು ಎರಡನೆಯಾಗಿ ತೀರ್ಥಸ್ಥಾನಗಳಿಗೆ ಹೋಗುವುದಕ್ಕಿಂತ ಮುಂಚೆ ಆ ತೀರ್ಥ ಸ್ಥಾನಗಳ ಚೆನ್ನಾಗಿ ಮನನ ಮಾಡಿಕೊಂಡು ಹೋಗಬೇಕು ಮನನ ಮಾಡಿಕೊಂಡು ಹೋಗಬೇಕು ಹೇಳ್ತಾ ಇರ್ತೇನೆ ಎಷ್ಟೋ ಸುಮ್ಮನೆ ಅದು ಹೋಗೋದು ತುಂಬ ಕಷ್ಟಪಟ್ಕೊಂಡು ಹೋಗ್ತಾರೆ ಎಷ್ಟೋ ದೂರ ನಡಿಬೇಕಾಗಿರ್ತದೆ ಪರ್ವತಗಳಲ್ಲೆಲ್ಲ ಜೋಲಿ ಮಾಡ್ಕೊಂಡು ಹೋಗ್ತಾರೆ ಈಗಂತೂ ಹೆಲಿಕಾಪ್ಟರ್ ಆಗಿದೆ ಅದು ಬಿಡಿ ಹೆಲಿಕಾಪ್ಟರ್ ಇಲ್ಲ ಹೋಗೋದು ಬರೀ ಕಾಲ ಹೋಗಬೇಕು ಯಾಕಂದರೆ ಹೆಲಿಕಾಪ್ಟರ್ಗೆ ಒಂಬತ್ತು ಎಂಟು ಒಂಬತ್ತು ಸಾವಿರ ಯಾರು ಕೊಡ್ತಾರೆ ಕೊಡಬೇಕಲ್ಲ ಇಲ್ಲ ಅಂದರೆ ನಡ್ಕೊಂಡು ಅಷ್ಟು ಅಲ್ಲಿ ನಡ್ಕೊಂಡು ಹೋದ್ಮೇಲೂ ಕೂಡ ಅದೇನು ಮಾಡ್ತಾರೆ ತಮ್ಮ ಮಕ್ಕಳ ಜೊತೆಗೆ ಹರಟೆ ಹೊಡ್ಕೊಂಡು ನೋಡಿದ್ದೀನಿ ನೀಟಾಗಿ ನೋಡಿದ್ದೀನಿ ಫೋಟೋಗಳು ತೆಗೆದುಕೊಳ್ದು ಅವನಿಂದ ಏನು ಫೋಟೋ ಏನು ಫೋಟೋ ತೆಗಿಯೋದೇ ಯಾವ ಜಾಗವೂ ಇರಲಿಲ್ವಾ ಬೇರೆ ಯಾವ ಪಿಕ್ನಿಕ್ ಸ್ಪಾಟು ಇರಲಿಲ್ವಾ ಇಂತಹ ಪವಿತ್ರ ತೀರ್ಥಕ್ಷೇತ್ರಗಳೇ ಬೇಕಾಗಿತ್ತ ಮನಸ್ಸಿಲ್ಲಿ ಹೋಯಿತು ಮನಸ್ಸು ಇಲ್ಲಿಲ್ಲ ಮನಸ್ಸು ಇಲ್ಲಿ ಇರುವುದೇ ಇಲ್ಲ ಕೊನೆಗೂ ಇಲ್ಲಿರೋದೇ ಇಲ್ಲ ಅದು ಬರೀ ಅಲಿತಾ ಇರುತ್ತೆ ಇಲ್ಲಿ ಬೇರೆ ಯಾವ ಒಳ್ಳೆಯ ಜಾಗ ಇದೆ ನೋಡ್ಕೊಳುವಂತಹ ಪಿಕ್ನಿಕ್ ಸ್ಪಾಟ್ ಯಾವಿದೆ ಇದಕ್ಕೆ ಬರ್ತದೆ ಹಾಗೆ ಬಂದಾಗ ಏನಾಗುತ್ತೆ ಭಾವ ಇರುವುದಿಲ್ಲ ಭಾವ ಇಲ್ಲೇ ಲಾಭ ಇಲ್ಲ ಭಾವಕ್ಕೆ ತಕ್ಕಂತೆ ಲಾಭ ಭಾವಕ್ಕೆ ತಕ್ಕಂತೆ ಲಾಭ ಯಾಕೆ ಅಂದ್ರೆ ಭಾವಗ್ರಾಹಿ ಜನಾರ್ದನ ಭಾವಗ್ರಾಹಿ ಜನಾರ್ದನ ಇದೊಂದು ಮಾತಿನ ಜನಾರ್ದನ ಆದಂತಹ ಪರಮಾತ್ಮ ಎಲ್ಲೂ ಇಲ್ಲ ಇಲ್ಲಿ ಒಳಗೆ ಇದ್ದಾನೆ ಅವನು ನಿಮ್ಮ ಭಾವವನ್ನ ನೋಡ್ಕೊಂಡಿದ್ದಾನ ಯಾಕಂದ್ರೆ ಬುದ್ಧೇಷ್ಟೇ ಸಾಕ್ಷಿ ನಿಮ್ಮ ಬುದ್ಧಿಗೂ ಕೂಡ ಅವನು ಸಾಕ್ಷಿಯಾಗಿ ಒಳಗಡೆ ಕೂತ್ಕೊಂಡಿದ್ದಾನೆ ಅವನು ನೋಡ್ತಾ ಇದ್ದಾನೆ ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದಾನೆ ಅಂತ ನನ್ನನ್ನ ಅಲ್ಲಿ ಹುಡುಕ ಹೋಗ್ತಾ ಇದ್ದಾನೋ ಅಥವಾ ಅವ್ನು ಬೇರೆ ಏನೋ ಒಂದು ಇದಿದೆಯೋ ಬಿಸ್ನೆಸ್ ಟೂರ್ ಅಂತ ಕೆಲವರು ಮಾಡ್ಕೊಳ್ತಾರೆ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಬಿಸ್ನೆಸ್ ಟೂರ್ ಕಮ್ ಪಿಂಗ್ ಅಂತ ಶತಾಯ ಗತಾಯ ಅವರಿಗೆ ಅದರ ಲಾಭ ಸಿಗುವುದಿಲ್ಲ ಯಾಕಂದರೆ ಆ ತಲೆಯ ಫುಲ್ಲು ಎಲ್ಲಿರುತ್ತೆ ಬಿಸ್ನೆಸ್ಸಲ್ಲೇ ಇರುತ್ತೆ ಬಿಸ್ನೆಸ್ ಅಲ್ಲೇ ಇರುತ್ತೆ ಹೀಗಾಗಿ ತೀರ್ಥ ಸ್ಥಾನಗಳಿಗೆ ಹೋಗಬೇಕಾದ್ರೆ ಸರಿಯಾಗಿ ಆ ಭಾವನೆಯನ್ನು ಇಟ್ಕೊಂಡು ಹೋಗಬೇಕು ಮುಂದಿನ ತರಗತಿಯಲ್ಲಿ ಸುಕರ್ಮೀ ಕುರುವಂತಿ ಕರ್ಮ ಅನಿ ಪೂರ್ಣಮದೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚ್ಯೆ ಪೂರ್ಣತ್ಯಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ತ್ ಶ್ರೀಕೃಷ್ಣರ್ಪಣಮಸ್ತೂ